ಮಂಗಳ ಥಾಕಾಚರ್ಮಸ್ವತ <Lee> <making valeboxenlly> ೇ ವಚನ ರಚನ ಕೇವಲ ಚಾಕಲಯ್ಯ ಧ್ರವ ಪದಿ ಯತ್ಕೃತ ಧ್ರುವೋಯಂ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರಂ ನಾಸ್ नारद प्रस्ता विचार निज व्यू नोड़े सूत्र नल्वत्मू नल्वत् नल्वत वाक ओद आगमात्र अ कार्य कारण अर्थव इतना अर्थवि याकुर्जन संघ एलाीत कारणव ಮುಂದ ಬರುವಂತಹ ಇನ್ನೆರಡು ಸೂತ್ರಗಳಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಕಾರಣವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಈ ದುಸ್ಸಂಗ ಅದರ ಬಗ್ಗೆ ಹಿಂದೆ ನಾವು ಪುರಂದರದಾಸ್ ಯಾವ ರೀತಿ ಹೇಳಿದ್ರು ಅದನ್ನ ಅವರ ಕೃತಿಯನ್ನು ನೋಡಿ ಅಲ್ಲಿ ಬಿಟ್ಟವು ಇವತ್ತು ಕಳೆದ ತರಗತಿಯಲ್ಲಿ ಹೇಳಿದ ಹಾಗೆ ಸಮರ್ಥ ರಾಮದಾಸು ತಮ್ಮ ದಾಸಬೋಧಿಯಲ್ಲಿ ಯಾವ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಅಂತ ದುಸ್ಸಂಗ ಮತ್ತು ಸತ್ಸಂಗ ಸತ್ಸಂಗವನ್ನು ಮಾಡಬೇಕು ಸತ್ಸಂಗ ಅಂದ್ರೆ ಏನು ಅನ್ನೋದು ಅರಿಬೇಕು ಅದಕ್ಕೂ ದುಸ್ಸಂಗಕ್ಕೂ ಇರುವಂತಹ ವ್ಯತ್ಯಾಸವನ್ನ ಅರಿಯಬೇಕು ಅನ್ನುವಂತಹ दासबोध हदशक अदर अब दासबोध पाप पुण्य स्वर्ग नरक विवेक आणि अवेक सर्व ब्रह्मी क ಸಾಂಪ್ರದಯ ನಾಯಿ ಇದೊಂದು ಎರಡು ವಿಷಯಗಳಲ್ಲಿ ಸರಿಯಾದಂತಹ ಒಂದು ವ್ಯತ್ಯಾಸವನ್ನು ಅರಿಬೇಕು ಸರ್ವಬ್ರಹ್ಮವಾದಿಗಳಿಗೆ ಇದೊಂದು ಗೊತ್ತಾಗುವುದಿಲ್ಲ ಅಂತ ಹೇಳಿ ಲೇವಡಿಯನ್ನು ಮಾಡಿದ್ದಾರೆ ಎಲ್ಲವೂ ಬ್ರಹ್ಮ ಎಲ್ಲವೂ ಬ್ರಹ್ಮ ಅಂತ ಹೇಳುವವರು ಅಂದರೆ ಬಾಯಿನಲ್ಲಿ ಹೇಳುವವರು ಮೊಟ್ಟ ಇದನ್ನು ಅರ್ಥಿಕೊಳ್ಳಬೇಕು ಪಾಪ ಪುಣ್ಯ ಅನ್ನೋದು ಎರಡಿದೆ ಹಾಗೆಯೇ ಅದರ ಫಲವಾದಂತಹ ಸ್ವರ್ಗ ನರಕ ಅನ್ನೋದು ಎರಡಿದೆ ವಿವೇಕ ಆಣಿ ಮತ್ತು ಅವಿವೇಕ ಅವಿವೇಕ ವಿವೇಕಾಂದ್ರ ಏನು ಅವಿವೇಕಾಂದ್ರೆಯನ್ನು ಅದನ್ನು ಅರ್ಥ ಕೊಡಬೇಕು ಅದೆರಡೂ ಗೊತ್ತಿರಬೇಕು ಸರ್ವ ಬ್ರಹ್ಮೀನ್ ಕಾಯ ಏಕಾಂಪಡಲೆ ನಾನಿ ಕೇವಲ ಸರ್ವ ಬ್ರಹ್ಮ ಎಲ್ಲವೂ ಬ್ರಹ್ಮ ಎಲ್ಲವೂ ಬ್ರಹ್ಮ ಅಂತ ಹೇಳಿಬಿಟ್ರೆ ನಡೆಯೋದಿಲ್ಲ ನಾವು ದಾರಿ ತತ್ತೇವೆ ಇದೆರಡನ್ನೂ ಅರಿಬೇಕು ಪಾವನ ಆಣಿ ತೇ ಪತನ್ ಯಾವುದು ನಮ್ಮ ಜೀವನವನ್ನು ಪಾವನಗೊಳಿಸುತ್ತದೆ ಪವಿತ್ರಗೊಳಿಸುತ್ತದೆ ಹಾಗೆ ಯಾವುದು ನಮ್ಮ ಜೀವನ ಜೀವನವನ್ನು ಪತನಗೊಳಿಸುತ್ತದೆ ಚ್ಯುತಗೊಳಿಸುತ್ತದೆ ನಮ್ಮನ್ನ ಆಧ್ಯಾತ್ಮಿಕ ಒಂದು ವ್ಯಕ್ತಿತ್ವದಿಂದ ನಮ್ಮನ್ನು ಜಾರಿಸ್ತದೆ ಅದನ್ನು ಅರ್ತಿರಬೇಕು ದೋನಿ ಮಾನ್ಲಿ ಸತ್ತಮಾ ಇವೆರಡನ್ನು ಎರಡೂ ಒಂದೇ ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಬ್ರಹ್ಮ ಅಂತ ಹೇಳಿ ಅರ್ತ್ಕೊಂಡ್ರೆ ನಿಶ್ಚಯೇ ಆಣಿ ಅನುಮಾನ ನಿಶ್ಚಯ ವಿವೇಕದಿಂದ ಅಶುದ್ಧ ಬುದ್ಧಿಯಿಂದ ನಿಶ್ಚಯ ಇದು ಸತ್ಯ ಇದು ಅನಿತ್ಯ ಇದು ದುಷ್ಟ ಇದು ಶಿಷ್ಟ ಆ ನಿಶ್ಚಯ ಮತ್ತು ಅನುಮಾನ ಅನುಮಾನ ಅಂದ್ರೆ ಸಂದೇಹ ಇದು ಸತ್ಯವೋ ಇದು ಸುಳ್ಳೋ ಇದು ಸತ್ಯವೋ ಅದು ಸತ್ಯವೋ ಅನ್ನುವಂಥ ಒಂದು ಅನುಮಾನ ಇದೆರಡು ಒಂದೇ ಹೇಗಾಗ ಸಾಧ್ಯ ಲೋಕದಲ್ಲಿ ಎರಡು ಬೇರೆ ಬೇರೆ ಯಾಕೆಂದ್ರೆ ವ್ಯವಹಾರದಲ್ಲಿ ನಮಗೆರಡು ಬೇರೆ ಬೇರೆ ಎಂಬುದಾಗಿ ಗೊತ್ತಾಗ್ತದೆ ಬ್ರಹ್ಮರೂಪ ವಂದ್ಯ ನಿಂದ್ಯ ಯಾವುದು ಒಂದ್ಯ ಯಾವುದು ಸತ್ಕಾರ ಯೋಗ್ಯ ನಿಂದ್ಯ ಯಾವುದು ಶಿಷ್ಟರಿಂದ ನಿಂದಿಸಲು ಯೋಗ್ಯವಾದು ಹಾಗೆಯೇ ಒಂದ್ಯ ನಿಂದ್ಯ ಏಕ ಜಾಲೆ ತೇಧೆ ಕಾಯಿ ಆಲೆ ಇದೆ ಒಂದೇ ಅಂತ ಹೇಳ್ಬಿಟ್ರೆ ನಮ್ಮ ಕೈಗೆ ಏನು ಬಂದಂಗಾಯ್ತು ಅಂತ ನಮ್ಮ ಕೈಗೆ ಏನೋ ಒಂದು ಸಿಗಬೇಕಲ್ಲ ಒಂದ್ಯ ಇದು ಒಂದ್ಯ ಇದು ನಿಂದ್ಯ ಇದು ತೆಗೆದುಕೊಳ್ಳಲು ಯೋಗ್ಯ ಇದು ಬಿಸಾಕದು ಯೋಗ್ಯ ಅಂತ ಎರಡು ಗೊತ್ತಿದ್ದಾಗ ಯಾವ್ದು ತೆಗೆದುಕೊಳ್ಳಬೇಕು ಅದನ್ನು ತೆಗೆದುಕೊಂಡಾಗ ನಮ್ಮ ಕೈಗೆ ಬಂತು ಅಂತ ಅರ್ಥ ಎರಡು ಒಂದೇ ಯಾಕೆಂದ್ರೆ ಎಲ್ಲವೂ ಬ್ರಹ್ಮಸ್ವರೂಪವೇ ತಾನೆ ಅಂತ ಹೇಳಿಬಿಟ್ರೆ ನಾವು ಎರಡನ್ನು ಸಮಾನವಾಗಿ ದುಷ್ಟ ಬುದ್ಧಿ ನಮ್ಮಲ್ಲಿ ಜಾಗೃತವಾದೀತು ಎಚ್ಚರಿಕೆ ಅಂತ ಹೇಳ್ತಾರೆ ಇದು ಎರಡೂ ಒಂದೇ ಅಲ್ಲ ಅದು ಯಾವಾಗ ಎರಡು ಒಂದೇ ಆ ದೇತೆಯಲ್ಲಿ ಜ್ಞಾನ ಬಂದಾಗ ಮಾತ್ರ ಎಲ್ಲವೂ ಒಂದೇ ಅಲ್ಲಿಯೇ ತನಕ ವ್ಯವಹಾರದಲ್ಲಿ ನಾವು ಭೇದ ಬುದ್ಧಿಯನ್ನು ಭೇದ ದೃಷ್ಟಿಯನ್ನು ಇಡಲೇಬೇಕು ಆ ಎಚ್ಚರಿಕೆ ಇದೆ ಉನ್ಮತ್ತ ದ್ರವ್ಯ ಜೆ ಭುಲ್ಲೆ ತೇ ಭಲ್ತೇಜ ಬೋಧ ಹೇಗೆ ಕುಡಿದು ಬಿಟ್ಟು ಕುಡಿದವನಿಗೆ ಹೇಗೆ ಯಾವುದು ಸರಿಯಾವುದು ತಪ್ಪ್ಯಾವುದು ಗೊತ್ತಾಗುವುದಿಲ್ಲ ಸುಮ್ಮನೆ ಒಂದು ಹೇಳ್ತಾ ಇರ್ತಾನೆ ಎಲ್ಲವೂ ಒಂದೇ ಅವನಿಗೆ ಆ ರೀತಿ ನಾವು ಈ ಒಂದು ಜಗತ್ತಿನ ಅಮಲಲ್ಲಿ ಇದ್ದೇವೆ ಪ್ರಾಪಂಚಿಕ ಅಮಲ್ನಲ್ಲಿ ಇದ್ದೇವೆ ಹೀಗಾಗಿ ನಮಗೆ ನಿಜವಾಗಿ ವಿವೇಕ ಬೇಕು ನಮ್ಮ ಬುದ್ಧಿ ಮುಗ್ಧವಾಗಿದೆ ಮೋಹಗೊಂಡಿದೆ ಆದ್ರಿಂದ ಎಚ್ಚರ ಸರ್ವಸಂಗ ಪರಿತ್ಯಾಗ ಸರ್ವಸಂಗ ಪರಿತ್ಯಾಗ ಅನ್ನುವುದು ಅವಷಯೇ ಹೋಗ ಅಂದರೆ ಹೇಗಂದ್ರೆ ಹೇಗೆ ವಿಷಯ ವಿಷಯವನ್ನು ಸೇವಿಸ್ತಕ್ಕಂಥದ್ದು ಪ್ರಾಪಂಚಿಕ ವಿಷಯಗಳನ್ನ ಸೇವಿಸ್ತಕ್ಕಂಥದ್ದು ಇದೆರಡು ಒಂದೇ ಅಂತ ಹೇಳಿದ್ರೆ ಹೇಗೆ ಸರಿ ಹೋಗ್ತಿತ್ತು ಅದೇ ಬೇರೆ ಇದೇ ಬೇರೆ ಅದು ಮೇರು ಇದು ಸರ್ಷಪೇರು ಸಾಸ್ಬೇಕಾದ ದೋಘೆ ಏಕ್ಚಿ ಮಾನಿತಾ ಮಗ ಕಾಯೇ ಒಂದೇ ಎರಡನ್ನು ಒಂದೇ ಅಂತ ಹೇಳಿಬಿಟ್ರೆ ಕೊನೆಗೆ ಏನು ಸಾಧಿಸಿದ ಹಾಗಾದ್ರೆ ನಮ್ಮ ಸಾಧನೆಗೆ ವಸ್ತು ವಿಷಯ ಏನು ಸಿಕ್ಕದ ಹಾಗಾದ ಆದ್ರಿಂದ ಎರಡನ್ನೂ ಒಂದೇ ಅನ್ನಬಾರದು अब विवेकवन मध्य दास बोध रामदास नमी कोा सत्संग दुस्संग अगर हेतर तुसी को संगति सोयि नाम कि तीर असी लोहबिलोह लोई ನಾವು ಯಾವದರ ಸಂಘವನ್ನು ಮಾಡ್ತೇವಿಯೋ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ನಿಶ್ಚಯವಾಗಿ ಉಂಟಾಗ್ತದೆ ಅದು ಹೇಗಪ್ಪ ಅಂತ ಹೇಳಿದ್ರೆ ಲೋಹ ಅಂದ್ರೆ ಕಬ್ಬಿಣ ಉಕ್ಕು ಅದು ಒಂದೇ ಅದನ್ನೇ ನಾವು ಹಡಗಿಗೆ ಹಾಕಿದಾಗ ಏನು ಮಾಡುತ್ತೆ ಸಾವಿರಾರು ಜನರನ್ನ ದಾಟಿಸ್ತದೆ ಉಪಕಾರ ಮಾಡ್ತದೆ ಹಾಗೆಯೇ ಅದನ್ನ ನಾವು ಕಿನ್ನರಿ ಕಿನ್ನರಿ ಅನ್ನುವಂಥ ಒಂದು ವಾದ್ಯ ತಂತ್ರಿ ಕಿನ್ನರಿ ಆ ವಾದ್ಯಕ್ಕೆ ಆ ಲೋಹವನ್ನು ಬೆಳೆಸಿದಾಗ ಏನಾಗುತ್ತೆ ಶುಶ್ರಾವ್ಯವಾದಂತಹ ಧ್ವನಿಯನ್ನ ಮಧುರ ಧ್ವನಿಯನ್ನು ಹೊರಡಿಸುತ್ತದೆ ಲೋಹ ಹಾಗೆಯೇ ಆ ಲೋಹವನ್ನು ಖಡ್ಗ ಮಾಡಲು ಉಪಯೋಗಿಸಬಹುದು ತೀಕ್ಷ್ಣವಾದಂತಹ ಬಾಣವನ್ನು ಮಾಡಲು ಉಪಯೋಗಿಸಬಹುದು ಅವಾಗ ಏನಾಗುತ್ತೆ ಮನುಷ್ಯನನ್ನು ಕೊಲ್ಲುತ್ತೆ ಒಂದೇ ಲೋಹ ಸಂಘದಿಂದ ಹೇಗೆ ಅದು ಬೇರೆ ಬೇರೆ ಕೆಲಸವನ್ನು ಮಾಡುವಂತೆ ಪ್ರೇರಿತವಾಯಿತು ಹಾಗೆಯೇ ನಮ್ಮ ಮನಸ್ಸು ಕೂಡ ಅದರಿಂದ ಎಚ್ಚರ ವಹಿಸ್ಬೇಕು ಶ್ರೀರಾಮಕೃಷ್ಣರು ಅದನ್ನೇ ಹೇಳ್ತಾರೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ನಿಜವಾಗಿಯೂ ಮನಸ್ಸು ಅಂತಕ್ಕಂಥದ್ದು ಸಾತ್ವಿಕ ಮನಸ್ಸು ಅಂತಕ್ಕಂಥದ್ದು ತತ್ವ ಅದಕ್ಕೋಸ್ಕರ ನಮಗೆ ಜ್ಞಾನ ಬರ್ತಕ್ಕಂಥದ್ದು ಈ ಮನಸ್ಸಿಂದ ಅಂದರೆ ಈ ಬುದ್ಧಿಯಿಂದ ಆದ್ರೆ ನಾವು ಮಾಡುವಂತಹ ಈ ಏನು ಬೇರೆ ಬೇರೆ ಗುಣಗಳನ್ನ ಹೊಂದಿರತಕ್ಕಂತಹ ವಿಷಯವಸ್ತುಗಳು ಏನೇನಿದೆಯೋ ಮನುಷ್ಯರು ಯಾರಿದ್ದಾರೋ ಆ ಒಂದು ಪರಿಸ್ಥಿತಿ ಯಾವ ರೀತಿ ಇದೆಯೋ ಆಯಾ ಸಂಘವನ್ನು ಮಾಡಿದಾಗ ಮನಸ್ಸು ಆಯಾ ಬಣ್ಣವನ್ನು ತೆಗೆದುಕೊಳ್ತದೆ ಅಂದ್ರೆ ಶ್ರೀರಾಮಕೃಷ್ಣ ಹೇಳಿದರು ಮನಸ್ಸು ಅಂತಕ್ಕಂಥದ್ದು ಶುದ್ಧ ನಿರ್ಮಲವಾದಂತಹ ಒಂದು ಬಟ್ಟೆ ಇದ್ದಂತೆ ಶುಭ್ರವಾದಂತಹ ಬಟ್ಟೆ ಇದ್ದಂತೆ ನೀವು ನೀಲಿ ಬಣ್ಣದ್ದೀರಾ ಅದು ನೀಲಿ ಬಣ್ಣ ನಿಮಗೆ ಉಂಟು ಮಾಡ್ತದೆ ಕೆಂಪು ಬಣ್ಣದಲ್ಲಿ ಎತ್ತೀರಾ ಅದು ಕೆಂಪು ಬಣ್ಣ ಆಗುತ್ತೆ ಕಪ್ಪು ಬಣ್ಣದಲ್ಲಿ ಎದಿದ್ರೆ ಅದು ಕಪ್ಪು ಬಣ್ಣ ಆಗುತ್ತೆ ಹಾಗೆಯೇ ಮನಸ್ಸು ಕೂಡ ಸತ್ಸಂಗದಲ್ಲಿ ತೊಡಗಿಸಿದ್ರೆ ಅದು ನಿಮ್ಮನ್ನು ಮೇಲಕ್ಕೆತ್ತೆ ದುಸ್ಸಂಗದಲ್ಲಿ ತೊಡಗಿಸಿದ್ರೆ ಅದು ನಿಮ್ಮನ್ನು ಕೆಳಗೆ ಎತ್ತು ಒಗೀತ ಅದನ್ನೇ ತುಂಬಾ ಸುಂದರವಾಗಿ ಒಂದು ಉದಾಹರಣೆಯನ್ನು ನೋಡೋ ಮೂಲಕ ಶ್ರೀರಾಮಕೃಷ್ಣ ಹೇಳುವುದುಂಟು ತಮ್ಮ ಗ್ರಹಿ ಭಕ್ತರು ಮುಂದೆ ಬಂದಾಗ ಅವರಿಗೆ ಎಚ್ಚರಿಕೆಯ ಮಾತನ್ನು ಹೇಳುವುದನ್ನು ಮರೆಯುವುದಿಲ್ಲ ಏನದು ಎಲ್ಲವೂ ನಾರಾಯಣ ಸರಿ ನೀರನ್ನು ನಾರಾಯಣ ಅಂತ ಹೇಳ್ತಾರೆ ಆಪು ನಾರಾಯಣ ಅಂತ ಒಂದು ಮಾತಿ ಆದ್ರೆ ಎಲ್ಲ ನೀರು ಎಲ್ಲ ಕೆಲಸಕ್ಕೂ ಆಗುವುದಿಲ್ಲ ಕೆಲವನ್ನ ಕುಡಿಯಲಿಕ್ಕೆ ಮಾತ್ರ ಬಳಸ್ತಾರೆ ಕೆಲವನ್ನ ಸ್ನಾನ ಮಾಡಲಿಕ್ಕೆ ಮಾತ್ರ ಬೆಳೆಸ್ತಾರೆ ಕೆಲವನ್ನ ಪಾತ್ರೆ ತೊಳಿಲಿಕ್ಕೆ ಮಾತ್ರ ಬೆಳೆಸ್ತಾರೆ ಕೆಲವನ್ನ ಕಾಲ್ ತೊಳಿಲಿಕ್ಕೆ ಮಾತ್ರ ಬಳಸ್ತಾರೆ ನೋಡಿ ಒಂದೇ ನೀರು ಹೇಗಾಗುತ್ತೆ ಒಂದೇ ನೀರು ಹಾಗೆಯೇ ಮನುಷ್ಯರು ನೋಡಲಿಕ್ಕೆಲ್ಲ ಒಂದೇ ರೀತಿ ಇರ್ತಾರೆ ಹೊರಗಡೆ ಎಲ್ಲ ಒಂದೇ ರೀತಿ ಏನು ಗೊತ್ತಾಗುವುದಿಲ್ಲ ಆದರೆ ಅವರ ಪರಿಣಾಮ ಇದೆಯಲ್ಲ ತಂಡದ ಪರಿಣಾಮ ಅದು ನಮ್ಮ ಮನಸ್ಸು ಮತ್ತು ನಮ್ಮ ಸಂಸ್ಕಾರದ ಮೇಲೆ ಅಚ್ಚಳಿಯದ ಒಂದು ಇಂಪ್ರಿಂಟ್ ಅದನ್ನು ಬೀಳ್ತದೆ ಅದ್ ಗೊತ್ತಾಗುತ್ತೆ ಅದನ್ನು ಗೊತ್ತಾಗುತ್ತೆ ಒಂದು ಅರ್ಧ ಗಂಟೆ ಮಾತನಾಡಿದರೆ ಅರ್ಧ ಗಂಟೆಯ ಒಂದು ಪ್ರವಾಸದಿಂದ ಅವನು ಹೋಗಿ ಏಕಾಂತದಲ್ಲಿ ಕುಡಿಸಿಕೊಳ್ಳುವಾಗ ಯಾವ ಥಾಟ್ಸ್ ಪಕ್ಕನೆ ಅವನ ಮನಸ್ಸಲ್ಲಿ ಜಾಗೃತವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಟೆಸ್ಟ್ ಮಾಡಬಹುದು ನಮ್ಮ ಮನಸ್ಸನ್ನ ಮೇಲಕ್ಕೆತ್ತುವಂತಹ ಪಾಟ್ಗಳು ಬರ್ತಾ ಇದೆಯೋ ಅಥವಾ ನಮ್ಮ ಮನಸ್ಸನ್ನ ಪದೇ ಪದೇ ಕೆಳಗೆ ಎತ್ತು ಒಗೆಯುವಂತಹ ಪಾಟ್ಗಳು ಬರ್ತಾ ಇದೆಯೋ ಇದರಿಂದ ಗೊತ್ತಾಗುತ್ತೆ ಆ ಸಂಘ ಮಾಡಬೇಕೋ ಆ ಸಂಘ ಮಾಡಬಾರ್ದು ಅದು ಹೇಗೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಇನ್ನೊಂದು ಉದಾಹರಣೆ ಕೊಟ್ಟ ಹಾಗೆ ಒಬ್ಬ ಗುರು ಇದ್ದಂತೆ ಒಂದು ಗುರು ಗುರು ಪಾಠ ಹೇಳಿದ್ದಾನೆ ಶಿಷ್ಯನಿಗೆ ನೋಡಪ್ಪ ಎಲ್ಲದರಲ್ಲೂ ನಾರಾಯಣ ಇರ್ತಾನೆ ಎಲ್ಲದರಲ್ಲೂ ಭಗವಂತ ಇರ್ತಾನೆ ಅಂತ ಶಿಷ್ಯ ಅತ್ಯಂತ ಶ್ರದ್ಧಾಂಗಿತ ಗುರು ಹೇಳಿದ್ದನ್ನ ನೂರಕ್ಕೆ ನೂರಷ್ಟು ಗ್ರಹಿಸಿದ್ದ ಆಚರಣೆ ತಂದ ಗುರು ಒಂದು ಕ್ಲಾತ್ ಹಾಕೊಂಡು ಮರೆತು ಒಂದು ಕ್ಲಾತ್ ಪ್ರತಿಯೊಂದು ಟೀಚಿಂಗ್ಗೂ ಒಂದು ಕ್ಲಾಜ್ ಇರುತ್ತೆ ಯಾಕಂದ್ರೆ ಆಯಾ ಒಂದು ವ್ಯಕ್ತಿಯ ಯೋಗ್ಯತೆ ಏನೇನಿದೆಯೋ ಅದಕ್ಕೆ ತಕ್ಕಂತಹ ಟೀಚಿಂಗ್ ಇರಬೇಕಾಗುತ್ತೆ ಎಲ್ಲದೆ ಹೋದ್ರೆ ಆ ಒಂದು ಉಪದೇಶದಿಂದ ಅನರ್ಥವೇ ಜಾಸ್ತಿ ಸರಿ ಈ ಶಿಷ್ಯ ಕಾಡಿಗೆ ಹೋಗಿದ್ದಾನೆ ಸಮೀಪನ್ನ ಒಟ್ಟು ಮಾಡಲಿಕ್ಕೆ ಬರ್ತಾ ಒಂದು ಆನೆ ಬಂದಿದೆ ಆನೆ ಎಲ್ಲಿಂದು ಅದರ ಮೇಲೆ ಮಾಹುತಾ ಇದ್ದಾನೆ ಆ ಆನೆಗೆ ಮದ ಮದ ಮದ ಬಂದ್ಬಿಟ್ಟಿದೆ ಆ ಮದ ಬಂದಾಗ ಇಲ್ಲಿಂದ ಒಂದು ದ್ರವ ಮದ ದ್ರವ ಇಡೀತು ಇಲ್ಲಿಂದ ಆ ಆನೆಗೆ ನೋಡಿರ್ಬೇಕು ನೀವೆಲ್ಲ ಅದಕ್ಕೆ ಅದು ಅದರ ಹಿಡಿತದಲ್ಲೇ ಅದು ಇರುವುದಿಲ್ಲ ಅದು ಆನೆ ತಪ್ಪಲ್ಲ ಸರಿ ಶಿಷ್ಯ ಅವನಿಗೆ ತಕ್ಷಣ ಗುರುವಿನ ಉಪದೇಶ ನೆನಪಾಡ ಆನೆ ಅಲ್ಲೆಲ್ಲ ಬೀಳಿಸ್ಕೊಂಡು ಬರ್ತಾ ಇದೆ ವೃಕ್ಷಕರನ್ನೆಲ್ಲ ಆದರೂ ಕೂಡ ಇವನ್ ಮನಸ್ಸಿಗೆ ತಕ್ಕನೆ ಹೊಡೆದಿದ್ದೇನು ಆ ನಾರಾಯಣ ಶ್ರೀಮಂತ ನಾರಾಯಣ ಬರ್ತಾ ಇದ್ದಾನೆ ಅಂತೇಳಿ ಕೈ ಹೀಗೆ ಮುಕ್ಕೊಂಡು ಆ ಆನೆ ಅಡ್ಡದಾಡಿಯಲ್ಲಿ ಹೀಗೆ ನಿಂತುಬಿಡಿದ ಅಲ್ಲಿ ಮಾವುತ ಬಡ್ಕೊಡ್ತಾ ಇದ್ದಾನೆ ದೂರ ಸರಿಪ್ಪಾ ಓಡ್ ಹೋಗ್ರಪ್ಪ ಈ ಆನೆಗೆ ಮದ ಬಂದಿದೆ ನಾನೂ ಕೂಡ ಏನು ಇದನ್ನ ಹಿಡಿದಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಓಡ್ ಹೋಗಿ ಅಂತ ಅವನು ಹೇಳ್ತಾ ಇದನೂ ಇಲ್ಲ ಗುರುಗಳು ಹೇಳಿದ್ದಾರೆ ಎಲ್ಲವೂ ನಾರಾಯಣ ಅಂತ ಸರಿ ಅಂತ ಹೇಳಿ ಹೀಗೇ ಇಲ್ಲ ಆನೆ ಬಂತು ಅದ್ರ ಕೆಲಸ ಮುಗಿಸ್ದು ಹೋಯ್ತು ಇವನು ಕೈ ಕಾಲೆಲ್ಲ ಫ್ರ್ಯಾಕ್ಚರ್ ಆಯಿತು ಬಿದ್ದಿದ್ದ ಪ್ರಜ್ಞೆ ತಪ್ಪಿ ಎಷ್ಟೊತ್ತಾದರೂ ಬರಲಿಲ್ಲ ಅಂತ ನೋಡಿ ಬೇರೆ ಬೇರೆ ಶಿಷ್ಯರನ್ನೆಲ್ಲ ಹಟ್ಟಿ ಕಳಿಸಿ ಗುರುಗಳು ಹೇಗೋ ಮಾಡಿ ಅವನ್ನ ಆಶ್ರಮಕ್ಕೆ ತಂದು ಉಪಚಾರ ಎಲ್ಲ ಮಾಡಿದ್ರು ಕೊನೆಗೂ ಪ್ರಜ್ಞೆ ಮರಡ್ತು ಗಾಯಕ್ಕೆಲ್ಲ ಔಷಧಿಯನ್ನು ಹಾಕಿದರು ಆಮೇಲೆ ಗುರುಗಳು ಕೇಳಿದ್ರು ಏನಪ್ಪ ಏನಾಯಿತು ಏನಿಲ್ಲ ನಾರಾಯಣ ಬಂದಿದ್ದ ಅಂತ ಅದು ಸರಿಯಪ್ಪ ನನಗೆ ಗೊತ್ತಾಯಿತು ನಾರಾಯಣ ಬಂದಿದ್ದ ಅವಸ್ಥೆ ಅದರಿಂದ ಈ ಅವಸ್ಥೆ ಇದ್ದೆ ನೀನು ನಾನು ನಿಮಗೇನು ಹೇಳಿದೆ ಅಂದರೆ ಆ ಒಂದು ಊಟದಲ್ಲಿ ನೀನು ತಿಳಬೇಕು ಎಲ್ಲವೂ ನಾರಾಯಣ ಆದರೆ ಆ ನಾರಾಯಣ ಮೇಲೆ ಇನ್ನೊಬ್ಬ ನಾರಾಯಣ ಕೂತ್ಕೊಂಡು ಹೇಳ್ತಿದ್ನೋ ಹೌದೋ ಅಲ್ಲವ ಈ ನಾರಾಯಣ ಸ್ವಲ್ಪ ಮದ ಬಂದಿದೆ ದಯವಿಟ್ಟು ದೂರ ಸರಿ ಓಡೋಗುವಂತ ಆ ನಾರಾಯಣನ ಮಾತು ಯಾಕೆ ಕೇಳಲಿಲ್ಲ ಎಲ್ಲವೂ ನಾರಾಯಣ ಹೋಗ್ತಾರೆ ಆ ನಾರಾಯಣ ಆನೇನದು ಕೂತ್ಕೊಂಡಿದ್ದಲ್ಲ ಮಾವುತ ನಾರಾಯಣ ಅವನ ಮಾತು ಯಾಕೆ ಕೇಳಲಿಲ್ಲ ನೀನು ಹೀಗಾಗಿ ನಾವು ಈ ಉಪದೇಶವನ್ನು ಗ್ರಹಿಸಬೇಕಾದ್ರೆ ತುಂಬ ಸೂಕ್ಷ್ಮವಾಗಿ ಅದನ್ನು ಪರಿಶೀಲಿಸಬೇಕು ಅದಕ್ಕೆ ನಮ್ಮ ಒಂದು ವಿವೇಕ ಬೇಕಾಗುತ್ತೆ ಶ್ರದ್ಧೆ ಬೇಕು ಯಾಕೆಂದ್ರೆ ಉಪದೇಶ ಆ ಶ್ರದ್ಧೆ ಅಂತಕ್ಕಂತಹ ನೀರು ಬಿದ್ದಾಗ ಅದು ಸಿಗಿರುತ್ತೆ ಆದರೆ ಕೇವಲ ಶ್ರದ್ಧೆಯಿಂದ ಸಾಕಾಗೋದಿಲ್ಲ ಆರಂಭಾವಸ್ಥೆಯಲ್ಲಿ ಸ್ವಲ್ಪ ವಿವೇಕ ಇರಬೇಕಾಗುತ್ತೆ ಸ್ವಲ್ಪ ವಿವೇಕ ಯಾಕಂದ್ರೆ ಈ ಜಗತ್ತು ಶುದ್ಧ ಇದರಿಂದ ಮಾಡಲು ಪಟ್ಟಿಲ್ಲ ಈ ಜಗತ್ತಂಬುದೇ ಎರಡು ನಿಂತಾಗೆ ಬಂದಿರೋದು ಹಾಲು ನೀರು ಎರಡು ಬೆರ್ತೇ ಬಂದಿರೋದು ಜಗತ್ತಾಗ ಇಲ್ಲೇ ಹೋದ್ರೆ ಜಗತ್ತಾಗ್ತಿರ್ಲಿಲ್ಲ ಅವನು ಅಲ್ಲಿ ಮಿಕ್ ತಾಗಿ ಆಗಿದ್ದೇ ಮುಗಿದಿದ್ರೆ ಅವನೇ ಇರ್ತೀವಿ ಮಿಕ್ ತಾಗಿರೋದ್ರಿಂದ ಈಗ ವಿವೇಕ ಮಾಡಬೇಕಾಗಿದೆ ಉಪದೇಶಲ್ಲೂ ವಿವೇಕ ಮಾಡಬೇಕಾಗಿದೆ ಆ ವಿವೇಕವನ್ನ ನಾವಿಲ್ಲಿ ಕರ್ಕೊಳ್ಬೇಕು ಸತ್ಸಂಗ ಅಂದ್ರೆ ಯಾವುದು ದುಸ್ಸಂಗ ಅಂದ್ರೆ ಯಾವುದು ತುಲಸೀ ಕಿಯೇ ಕುಸಂಗ ತಿ ಬಾಮ ಕಹಿ ಸುನಿ ಸಕುಚಿ ಅಸೂಮ ಗತ ಹರಿ ಸಂಕ ಈ ಒಂದು ಸಂಘ ಎಷ್ಟು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದ್ರೆ ಆ ದೇವರನ್ನು ಆ ಸಂಘ ಅನ್ನೋದು ಬಿಟ್ಟಿಲ್ಲ ಸಂಘದ ಪರಿಣಾಮ ಅನ್ನೋದು ಬಿಟ್ಟಿಲ್ಲ ಹೇಗಪ್ಪಾ ಅಂತ ಹೇಳಿದ್ರೆ ಈಗ ಒಬ್ಬ ದುಷ್ಟ ಅದು ಒಬ್ಬ ಕಂಜೂಸ್ ವ್ಯಕ್ತಿ ಒಬ್ಬ ಇರ್ತಾನೆ ಅಂತಿಟ್ಕೊಳ್ಳಿ ಅವನಿಗೆ ಹರಿ ಶಂಕರ ರಾಮ ಅಂತ ಹೆಸರಿಟ್ಟಾಗ ಜನರು ಏನು ತಿಳ್ಕೊಡ್ತಾರೆ ಹೇಗೆ ಈ ವ್ಯಕ್ತಿಯನ್ನು ನೋಡಿ ಆ ಹೆಸರನ್ನು ಹೇಳಲಿಕ್ಕೂ ಕೂಡ ಅವರಿಗೆ ಒಂಥರ ಸಂಕೋಚವಾಗುತ್ತೆ ಅಷ್ಟು ಕೆಲಸ ಬಿಟ್ಟಿರ್ತಾರೆ ಈ ವ್ಯಕ್ತಿಗಳು ಅಂದ್ರೆ ಆ ಒಂದು ಭಗವಂತನ ಹೆಸರನ್ನು ಕೂಡ ಈ ಸಂಘ ಸುಲಭವಾಗಿ ಬಿಡುವುದಿಲ್ಲ ಅಷ್ಟು ಪವರ್ಫುಲ್ ಇದೆ ಆದ್ರಿಂದ ದುಸ್ಸಂಘ ಸರ್ವಥೈವ ಇದು ವೆರಿ ಇಂಪಾರ್ಟೆಂಟ್ ಆಮೇಲೆ ಸರ್ವಥ ಅನ್ನುವಂತಹ ಒಂದು ಪದಕ್ಕೂ ಒಂದು ಶಕ್ತಿ ಇದೆ ಸರ್ವಥ ಅಂದ್ರೆ ಎಲ್ಲಾ ಪ್ರಕಾರದಿಂದಲೂ ಅಂತ ಕೇವಲ ಮುಂದಿನ ಬಾಗ್ಲಿಂದ ದುಸ್ಸಂಗ ಬಂದ್ರೆ ಮಾತ್ರ ನೀವು ಅದನ್ನು ಒಳಗೆ ಸೇರ್ತದಲ್ಲ ಅದು ಹಿಂದಿನ ಬಾಗ್ ಹಿಂದ ಹಿಂದಿನ ಬಾಗ್ಲು ಬರುತ್ತೆ ಮನೆ ಹಿಂದಿನ ಬಾಗ್ಲು ಅಂತ ಇರುತ್ತಲ್ಲ ಅದನ್ನ ಹುಡ್ಕೊಂಡು ಬರುತ್ತ ಅದಕ್ಕೆ ಯಾವಾಗಲೂ ಗೊತ್ತಿದೆ ಮೇನ್ ಎಂಟ್ರಿ ಇಲ್ಲ ಅಂತ ಅದು ಯಾವಾಗಲೂ ಹಿಂದಗಡೆ ಎಂಟ್ರಿ ತಗೊಳಕ್ಕೆ ಪ್ರಯತ್ನ ಪಡುತ್ತೆ ಅಂದ್ರೆ ಬೇರೆ ಬೇರೆ ವೇಷದಿಂದ ಬರುತ್ತೆ ಆಗಲೂ ಕೂಡ ಅದಕ್ಕೆ ನೋ ಎಂಟ್ರಿ ಬೋರ್ಡ್ ಹಾಕಬೇಕಾಗತ್ತೆ ಅದನ್ನ ಹೇಳುವಂತಹ ತಿಳಿಸುವಂತಹ ಪದವೇ ಸರ್ವಥಾ ಏವ ತ್ಯ ತ್ಯಾಜ್ಯ ಎಲ್ಲ ರೀತಿಯಿಂದಲೂ ದುಸ್ಸಂಗವನ್ನು ನಾವು ತ್ಯಜಿಸಬೇಕು ಇದರಲ್ಲಿ ಕೆಲವು ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಭಕ್ತಿಯೋಗಿ ಅನ್ನೋ ಕುರಿತು ಈ ದುಸ್ಸಂಗು ತತ್ಸಂಗ ಹೀಗಾಗಿ ಅವರು ಹೇಳುವ ಪ್ರಕಾರ ಕೆಲವು ವ್ಯಾಖ್ಯಾನಕಾರರು ಭಕ್ತಿಯೋಗಿಯಾದವನು ಕೇವಲ ಭಕ್ತನ ಜೊತೆಗೆ ಮಾತ್ರ ಬೆರೆಯಬೇಕು ಯಾವ ಒಂದು ಸಂಘದಿಂದ ನಿಮ್ಮಲ್ಲಿ ಭಗವಂತನಲ್ಲಿ ಭಕ್ತಿ ಜಾಗೃತವಾಗುತ್ತೋ ಹೆಚ್ಚಾಗುತ್ತೋ ಅಂತಹ ಸಂಘ ಮಾತ್ರ ಮಾಡಬೇಕು ಜ್ಞಾನಿಗಳ ಸಂಘವನ್ನು ಮಾಡಬಾರದು ಭಕ್ತಿಯೋಗಿಗಳು ಅಂತ ಹೇಳ್ತಾರೆ ಕೆಲವು ವ್ಯಾಖ್ಯಾನಕಾರ ಆದರೆ ನನಗೆ ಈ ವ್ಯಾಖ್ಯಾನ ಸಮತವಾಗುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಸೂತ್ರದಲ್ಲಿ ಇದು ತಾಳೆ ಆಗುವುದಿಲ್ಲ ಯಾವಾಗಲೂ ಒಂದು ಸೂತ್ರಕ್ಕೂ ನಾನು ಹೇಳಿದೆ ಒಂದು ಸೂತ್ರಕ್ಕೂ ಇನ್ನೊಂದು ಸೂತ್ರಕ್ಕೂ ಸೂತ್ರ ಅಂದರೆ ಅದೇ ದಾರ ಕನೆಕ್ಷನ್ ಇದೆ ಆ ಕನೆಕ್ಷನ್ ಸರಿ ಹೋಗದೆ ಹೋದ್ರೆ ಆ ವ್ಯಾಖ್ಯಾನವನ್ನು ರಿಜೆಕ್ಟ್ ಮಾಡಬೇಕಾಗುತ್ತೆ ಮುಂದಿನ ಸೂತ್ರದಲ್ಲಿ ಅಲ್ಲಿ ಹೇಳಿದ್ದಾರೆ ಯಾವ ಒಂದು ಸಂಘದಿಂದ ಕಾಮ ಕ್ರೋಧ ಮೋಹ ಪ್ರತಿಭ್ರಂಶ ಬುದ್ಧಿನಾಶ ಸರ್ವನಾಶ ಇದು ಉಂಟಾಗುತ್ತೋ ಆ ಸಂಘವೇ ದು ಹೀಗಾಗಿ ಜ್ಞಾನಯೋಗಿಗಳ ಜೊತೆಗೆ ಬರೆಯ ಅಥವಾ ಜ್ಞಾನಿಗಳ ಜೊತೆಗೆ ಬೆರೆಯುವಾಗ ನಿಶ್ಚಯವಾಗಿಯೂ ಈ ಭಕ್ತಿಯೋಗಿಗೆ ತನ್ನ ಒಂದು ಭಕ್ತಿ ಸ್ವಲ್ಪ ವಿಚಲಿತವಾಗಬಹುದೇ ಹೊರತು ಆದರೆ ಕಾಲಕ್ರೋಧಾದಿಗಳಿಗೆ ಅವಕಾಶ ಕಿಂಚಿತ್ತೂ ಇರುವುದಿಲ್ಲ ಅನ್ನೋದು ಶತ ಸಿದ್ದ ಯಾಕೆಂತ ಹೇಳಿದ್ರೆ ಅವನು ಕೂಡ ಶಮದವಾಗಿ ಸಾಧನ ಸಂಪತ್ತಿಗಳನ್ನು ಮಾಡಿಕೊಂಡೇ ಆ ಜ್ಞಾನ ಇವನಿಂದ ಬಂದಿರ್ತಾನ ಅದರ ಮೇಲೆ ನಿಂತಿರ್ತಾನ ಅವತ್ತೂ ಹೆಜ್ಜೆಯನ್ನು ತಪ್ಪುವುದಿಲ್ಲ ಹೀಗಾಗಿ ಅವನ ಸಂಘವೂ ಕೂಡ ಇವನಲ್ಲಿ ಇವನಲ್ಲಿ ಆಧ್ಯಾತ್ಮಿಕತೆಯನ್ನು ಜಾಗೃತಗೊಳಿಸುತ್ತದೆ ಹೊರತು ಕಿಂಚಿತ್ತು ವಿಮುಖನಾಗ್ಬೋದಷ್ಟೇ ಅವನು ಓ ಭಗವಂತ ಸಾಕಾರಣ ನಿರಾಕಾರನೋ ಅಂಥೇಳಿ ಅವರಿಗೆ ಸಂದೇಹ ಬರುವುದೇ ಹೊರತು ಕೆಟ್ಟ ಕೆಲಸ ಮಾಡಬೇಕು ಅನ್ನೋಂಥ ಆಲೋಚನೆ ಕಿಂಚಿತ್ತು ಉಂಟಾಗುವುದಿಲ್ಲ ಹೀಗಾಗಿ ನಿರ್ಭಯವಾಗಿ ಬೆರೆಯಬಹುದು ಶ್ರೀರಾಮಕೃಷ್ಣರ ಈ ಒಂದು ಉಪದೇಶಕ್ಕೆ ಶ್ರೀರಾಮಕೃಷ್ಣರ ಆ ಒಂದು ಭಕ್ತರ ಸಂಘ ಅವರು ಗಂಟು ಹಾಕ್ತಾ ಇದ್ದಿದ್ದು ಉಂಟು ತುಂಬ ಸುಂದರವಾಗಿ ಆ ವಿವಿಧ ಭಾವಗಳು ಒಬ್ಬ ವ್ಯಕ್ತಿಯಲ್ಲಿ ಸಮರಸವಾಗಿ ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ಇವನೊಂದು ಸ್ವಭಾವದನ್ನಾದ್ರೆ ಅವನೊಂದು ಇನ್ನೊಂದು ಸ್ವಭಾವದ ಜೊತೆಗೆ ನೀನು ಹೋಗಿ ಅವನ ಮನೇಲಿ ಹೋಗಿ ನೋಡ್ಕೊಂಡ್ ಬಾ ಏನೋ ಮಾಡ್ತಾನೆ ಅವನ ಜೊತೆಗೆ ಸ್ವಲ್ಪ ಮಾತನಾಡು ಅಂತ ಹೇಳಿ ಕಳಿಸುತ್ತೀರಿ ಅವ್ರು ಬೆರ್ತಾಗ ಪರಸ್ಪರ ಪರಿಚಯ ಆದಾಗ ಅವರಿಬ್ಬರ ಭಾವ ಮೇಳ ಅವನಿಂದ ಇವನ್ ಕಲ್ತ್ಕೊಳ್ತಾ ಇದ್ದ ಇವನಿಂದ ಅವನ್ ಕಲ್ತ್ಕೊಳ್ತಾ ಇದ್ದ ಇಲ್ಲದೆ ಹೋಗಿದ್ರೆ ನರೇಂದ್ರನಿಗೂ ರಾಖಾದನಿಗೂ ಗಂಟು ಹಾಕ್ತಾ ನರೇಂದ್ರ ಜ್ಞಾನಯೋಗಿ ರಾಕಾಲ ಅಂದ್ರೆ ಮುಂದೆ ಸ್ವಾಮಿ ಬ್ರಹ್ಮಾನಂದಳು ಆ ಭಕ್ತಿ ಭಕ್ತಿ ಪರಿಪೂರ್ಣವಾಗಿರ್ತಕ್ಕಂತಹ ಕದುಲ್ತಿದ್ ಉಂಟು ರಾಕಾಲ ಯಾವಾಗ ಹೋಗಿ ಕಾಳಿ ಮಂದಿರದಲ್ಲಿ ಕಾಳಿದೇವಿಗೆ ದೀರ್ಘದಂಡ ಪ್ರಣಾಮ ಮಾಡಿದ್ ನೋಡ್ದ ನರೇಂದ್ರ ತಕ್ಷಣ ನಿನ್ನ ಆಚೆಗೆ ಬಂದ ಮೇಲೆ ದೇವಸ್ಥಾನದಿಂದ ಸರಿ ತರಾಟ ತಗೊಳ್ತ ಏನೋ ನೀನು ಬ್ರಹ್ಮ ಸಮಾಜದ ಸದಸ್ಯ ಹೇಗೆ ನೀನು ನೀನು ಬ್ರಹ್ಮ ಸಮಾಜದಲ್ಲಿ ಸದಸ್ಯನಾಗ ಮುಂಚೆ ಏನು ಸೈನ್ ಮಾಡಿದ್ದೇನೆ ನಾನು ಯಾವ ವಿಗ್ರಹವನ್ನು ಒಪ್ಪುವುದಿಲ್ಲ ಯಾವ ವಿಗ್ರಹದ ಮುಂದೆಯೂ ತಲೆ ಬಾಡುವುದಿಲ್ಲ ಈಗ ಏನು ಮಾಡಿದ್ದೀನಿ ಏನು ಮಾಡಿದೆ ಕಾಳಿ ವಿಗ್ರಹದ ಮುಂದೆ ಸಾನ್ನು ಪ್ರಣಾಮ ಮಾಡ್ತೀಲ್ಲ ಇಲ್ಲಿ ಅಂತ ತರಡೆ ತಗೊಂಡ ಇವನು ಎಡು ಬರುವಂಗ ಓಡಿ ಹೋಗಿ ಅಲ್ಲಿ ನೋಡ್ತಾ ಇರ್ತಾರವರು ಶ್ರೀರಾಮಕೃಷ್ಣರು ಹೇಗೆ ಇವರಿಬ್ಬರನ್ನು ಗಂಟು ಹಾಕ್ತಾರೋ ಅಲ್ಲಿ ದೂರದಿಂದ ಕೂತ್ಕೊಂಡು ನೋಡ್ತಾ ಇರ್ತಾರೆ ಇವರಿಬ್ಬರು ಏನ್ ಮಾಡ್ತಾ ಇದ್ದಾರೆ ಅಂತ ಯಾವಾಗ ಹೀಗೆ ಕಂಪ್ಲೇಂಟ್ ಬಂತೋ ಆಗ ತಕ್ಷಣ ಹೇಳ್ತಾರೆ ಹೇ ನೋಡೋ ಅವನ ಭಾವ ಅವನಿಗೆ ನಿನ್ನ ಭಾವ ನಿನಗೆ ಅದು ಶ್ರೀರಾಮಕೃಷ್ಣ ಒಂದು ವೈಶಿಷ್ಟ್ಯ ಅವರವರ ಭಾವದಲ್ಲಿ ಅವರವರು ಮೇಲಕ್ಕೆ ಆಧ್ಯಾತ್ಮ ಮಾರ್ಗದಲ್ಲಿ ಮೇಲಕ್ಕೆ ಏರಬೇಕು ತಮ್ಮ ಭಾವಕ್ಕೆ ಪುಷ್ಟಿಯಾಗುವಂತೆ ಅವರ मार्गदे अद्वान पद इंपार्टलू अलू अमेली गु श्रीराम जीवन गुजरात बुद्ध तम पद्तान न भजे पाप के मिते न भजे पुरी साधन न भजे अंदर न भजे, ना भजे इवर संघ यार पापक मित्र पापिष्ठर मित्रर पापिष्ठ मित्रर संघवेड़ न भजे पुरीमे न भजे पुषाधमे पुष अधमी दुष्ट व्यक्ति संघवेड़ भजेत मिथे कल्याण ಕಲ್ಯಾಣಕರನಾದಂತಹ ಮಿತ್ರದಲ್ಲಿ ಯಾರ ಸಂಗ ಮಾಡುವುದರಿಂದ ನಿನ್ನ ಮನಸ್ಸು ಮೇಲಕ್ಕೆ ಏರ್ತದೆಯೋ ಅಂತಹವರ ಸಂಘವನ್ನು ಮಾಡು ಭಜೇತ ಕುರಿಸುತ್ತಮೆ ಯಾರು ಪುರುಷೋತ್ತಮರೋ ಉತ್ತಮವಾದಂತಹ ಗುಣಗಳನ್ನು ಉಳ್ಳವರೋ ಅಂತಹವರ ಸಂಘವನ್ನು ಮಾತ್ರ ಮಾಡು ಅಂತ ತಮ್ಮ ಧಮ್ಮ ಪದದಲ್ಲಿ ಅವನು ಹೇಳಿದ್ದಾನೆ ಯಾರು ಬುದ್ಧ ಯಾಕೆ ಇಷ್ಟೆಲ್ಲ ಈ ದುಸ್ಸಂಗದ ಬಗ್ಗೆ ಹೇಳ್ತಾ ಬಂದರು बिडलोडो याक अंतर्रे मुन सूत्र कारण काम क्रोध मोह स्मृति भ्रंश बुद्धि नाश सर्वनाश कारणत्वा कारण यहाण काम क्रोध मोह स्मृति भ्रंश बुद्धिनाश सर्वनाश आगस्त यार दुस्संगदल निरतर आगे कटिट बुद्धि संघा सं काम का क्रोधो भी जायते क्रोधा भवती सोहूा स्मृति विभ्रम स्मृति भ्रंशा बुद्धिनाशो बुद्धिनाशा प्रणश्यतिनिवी ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋ ಅಂಶ ಏನು ಅಂತ ಇಲ್ಲಿ ಕೆಲವರು ಹೇಳಿದ್ದಾರೆ ಮೊಟ್ಟ ಮೊನ್ನೆ ಎರಡು ಅದನ್ನ ನರಕದ ದ್ವಾರ ಆ ನರಕದ ದ್ವಾರದಲ್ಲಿ ಎರಡು ಮೂರನ್ನ ನರಕ ದ್ವಾರ ಅಂತ ತ್ರಿವಿಧಂ ನರಕ ತೀರದ ದ್ವಾರ ಯಾವ್ದಾದ್ವ ಕಾಮ ಕ್ರೋಧ ಲೋಭ ಅಂತ ಭಗವಂತ ಹೇಳಿದಂತೆ ಅದರ ಮೊಟ್ಟ ಮೊನ್ನೆ ಇದೆರಡು ನರಕದ ದ್ವಾರ ಅಂತ ಎಂಟ್ರನ್ಸ್ ಅಂತೆ ಅಷ್ಟೇ ಎಂಟ್ರನ್ಸ್ ಮುಂದೆ ಅಲ್ಲಿದೆ ಒಳಗಡೆ ಏನಿದೆ ಅಲ್ಲದೆ ಈ ಎರಡಿದೆಯಲ್ಲ ಈ ಎರಡು ಇದ್ರೂ ಪರವಾಗಿಲ್ಲ ನಾನು ಹೇಳ್ತೇನೆ ಯಾಕೆಂತ ಹೇಳಿದ್ರೆ ನೈಸರ್ಗಿಕವಾಗಿ ಇದು ಎರಡು ಪ್ರತಿಯೊಂದು ಜೀವಿಯನ್ನು ಇರ್ತದೆ ಕಾಮ ಮತ್ತು ಕ್ರೋಧ ನೈಸರ್ಗಿಕವಾಗಿ ಇದು ಎರಡೂ ಇದು ಎರಡ್ ತೇಜು ಯಾವಾಗ ಇದು ಹೆಚ್ಚಾಯಿತು ಅಂಕೆಗೆ ಸಿಗ್ಲಿಲ್ವೋ ಹಿಡಿತಕ್ಕೆ ಸಿಗಲಿಲ್ವೋ ಆಗ ಅದು ಮೂರನೇ ಸ್ಟೇಜ್ಗೆ ಜಂಪ್ ಆಗುತ್ತೆ ಕಾಮದಿಂದ ತಪ್ಪಲ್ಲ ಯಾಕೆ ಅಂತ ಹೇಳಿದ್ರೆ ಭಗವಂತನೇ ಹೇಳ್ತಾನೆ ಧರ್ಮಾವಿರುದ್ಧೋಭೂತೇಶು ಕಾಮೋತ್ಮಿ ಭರತರ್ಷಭ ಎಲ್ಲಿಯ ತನಕ ಈ ಕಾಮ ಅಂತಕ್ಕಂಥದ್ದು ಧರ್ಮದ ಅಂಕೆಯಲ್ಲಿ ಧರ್ಮದ ಕಡಿವಾಣದಲ್ಲಿ ಇರ್ತದೋ ಅಲ್ಲಿಯ ತನಕ ಅದು ನಾನೇ ಅಂತ ಹೇಳ್ತಾನೆ ಕಾಮೋತ್ಮಿ ನಾನೇ ಆ ಕಾಮ ಆದರೆ ಧರ್ಮವನ್ನು ಮೀರಿ ಯಾವಾಗ ಹೋಗುತ್ತೋ ಆ ಕಾಮ ಆಗ ಅದು ಮೂರನೇ ಸ್ಟೇಜ್ ಹೋಗಿ ಕೂತ್ಕೊಳ್ಳುತ್ತೆ ಹಾಗೆಯೇ ಕ್ರೋಧವೂ ಕೂಡ ಕ್ರೋಧವೂ ಕೂಡ ಯಾವಾಗ ಅದು ಮೋಹದ ಸ್ಟೇಜ್ಗೆ ಹೋಗುತ್ತೋ ಆಗ ತುಂಬಾ ಕಷ್ಟ ಯಾರೂ ಕೂಡ ಆ ವ್ಯಕ್ತಿಯನ್ನು ಕಾಪಾಡಲಿಕ್ಕಾಗುವುದು ಅಲ್ಲಿಯ ತನಕ ಈ ಸತ್ಸಂಗ ಅನ್ನೋದು ಇನ್ನೆರಡನ್ನ ಹತೋಟಿಯಲ್ಲಿ ತರ್ತದೆ ಯಾವುದೋ ಕಾಮ ಮತ್ತು ಕ್ರೋಧ ಸಾತ್ವಿಕ ಕಾಮ ಇರಬೇಕು ಸಾತ್ವಿಕ ಕಾಮ ಅಂದ್ರೆ ಭಗವಂತನನ್ನು ಕಾಮಿಸು ಸಾತ್ವಿಕ ಕ್ರೋಧ ಇರಬೇಕು ಅದನ್ನೇ ಅನೇಕ ಸಂತರು ಪಾಲು ಮಾಡಿದರು ಯಾಕೆ ಗೋಪಿಯರು ಕೃಷ್ಣನನ್ನು ಕಾಮಿಸಿಯೂ ಕೂಡ ಅಂತಹ ಉನ್ನತವಾದಂತಹ ಒಂದು ಪದವಿಯನ್ನು ಪಡೆದು ಯಾಕೆ ಅಂತ ಹೇಳಿದ್ರೆ ಅವರ ಕಾಮದ ವಸ್ತು ಭಗವಂತನಾಗಿಲ್ಲ ಭಗವಂತನಾಗಿಲ್ಲ ಅದನ್ನೇ ನಮಗೆ ಅರವತ್ತೈದನೆಯ ಸೂತ್ರದಲ್ಲಿ ಬರ್ತದೆ ತುಂಬಾ ಕನೆಕ್ಷನ್ ವೆರಿ ಇಂಪಾರ್ಟೆಂಟ್ ಅಂತ ಅದಕ್ಕೆ ನಾನು ಹೇಳುದು ಅದಕ್ಕೆ ನಾನು ಹೇಳುದು ಅರವತ್ತೈದನೆಯ ಸೂತ್ರ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇವೆಲ್ಲ ತಪ್ಪಲ್ಲ ಇವೆಲ್ಲ ತಪ್ಪಲ್ಲ ಅದಾಗದೆ ತನ್ನಿಂತಾನೆ ಅವು ತಪ್ಪಲ್ಲ ಪಾಪವಲ್ಲ ಇದನ್ನು ನಾವು ಚೆನ್ನಾಗಿ ಅರ್ಥ ಕೊಡಬೇಕು ವ್ಯಾಖ್ಯಾನ ಮಾಡುವಾಗ ಇಲ್ಲದೆ ಹೋದರೆ ತಪ್ಪು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಲ್ಲೇ ಆ ಕನ್ಫ್ಯೂಷನ್ ಶುರು ಮತ್ತೆ ಕನ್ಫ್ಯೂಷನ್ ಒಂಥರಿ ಶುರುವಾಯಿತು ಅಂತ ಹೇಳಿದ್ರೆ ಸಂಶಯಾತ್ಮ ವಿನಶ್ಯತಿ ಸಂಶಯಾತ್ಮ ವಿನಶ್ಯತಿ ಆದ್ದರಿಂದ ಇಲ್ಲಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೇಕು ಕ್ರೋಧ ಅನೇಕ ಜನ ಈ ಕ್ರೈಸ್ತ ಸನ್ಯಾಸಿಗಳಲ್ಲಿ ನಮಗೆ ಫಿಲೋಕಾಲಿಯಾ ಅನ್ನುವಂಥ ಒಂದು ಗ್ರಂಥ ಇದೆ ಬೈಬಲ್ನನ್ನು ಆಧರಿಸಿ ತಮ್ಮ ಜೀವನವನ್ನು ಜೀವನದಲ್ಲಿ ಸಾಧನೆಯನ್ನು ಮಾಡಿ ತಮ್ಮ ಅನುಭವಗಳನ್ನು ಪ್ರತಿಯೊಂದು ಲೈನ್ ಲೈನ್ ಕೂಡ ಬರಲಿಕ್ಕಿದ್ದಾರೆ ಫಿಲೋಕಾಲಿಯಾ ಐದು ಸಂಪುಟಗಳಲ್ಲಿ ಇದೆ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ ಮನಸ್ಸು ಒಬ್ಬ ಸಾಧಕನ ಮನಸ್ಸು ಯಾವ ರೀತಿ ಇರುತ್ತೆ ಏನೇನು ಕಷ್ಟ ಬರುತ್ತೆ ಅದರಲ್ಲಿ ಮಠದಲ್ಲಿದ್ದಾಗ ಏನೇನು ಕಷ್ಟ ಬರುತ್ತೆ ಹೇಗೆ ಅದನ್ನ ಅವನು ಇದು ಮಾಡ್ತಾನೆ ಡೀಲ್ ಮಾಡಬೇಕು ಎಷ್ಟು ಎಚ್ಚರ ವಹಿಸಬೇಕು ಅಲ್ಲಿ ಒಬ್ಬೊಬ್ಬ ಸಂತನು ಒಂದೊಂದು ಬರಬೇಕಿದ್ದಾನೆ ಅವರ ಒಂದು ಸಂಪ್ರದಾಯ ಅದರಲ್ಲಿ ಒಬ್ಬ ಸಂತ ಹೇಳ್ತಾನೆ ಶಾಸ್ತಿಕ ಕೋಪ ಇರಬೇಕು ನೋಡಿ ಕೋಪ ಕೋಪವೆ ಕೋಪ ಕೋಪವೆ ಕ್ರೋಧ ಕ್ರೋಧವೆ ಸಾತ್ವಿಕ ಕೋಪವನ್ನು ಮಾಡಬೇಕು ಯಾವುದ್ರ ಮೇಲೆ ಕೋಪ ಮಾಡಬೇಕು ಯಾವುದು ಭಗವಂತನ ದರ್ಶನಕ್ಕೆ ಅಡ್ಡಿ ಮಾಡ್ತದೋ ಅದರ ಮೇಲೆ ಕೋಪ ಮಾಡಬೇಕು ಕಾಮ ಅಂತಕ್ಕಂಥದ್ದು ಭಗವಂತನ ದರ್ಶನಕ್ಕೆ ಅಡ್ಡಿ ಮಾಡಿದ್ರೆ ಅದರ ಮೇಲೆ ಕೋಪ ಮಾಡಬೇಕು ಕ್ರೋಧ ಅಂತಕ್ಕಂಥದ್ದು ಭಗವಂತನ ದರ್ಶನಕ್ಕೆ ಅಡ್ಡಿ ಮಾಡಿದ್ರೆ ಅದರ ಮೇಲೆ ಕೋಪ ಮಾಡಬೇಕು ಕ್ರೋಧದ ಮೇಲೆ ಕ್ರೋಧ ಇದು ಸೂಕ್ಷ್ಮತೆ ಆಗ ಅದು ಕೋಪ ಅಂತ ಅನ್ಸ್ಕೊಳ್ಳೋದಿಲ್ಲ ಅದು ಕೋಪ ಅಂತ ಅನ್ಸ್ಕೊಳ್ಳುವುದಿಲ್ಲ ಅದನ್ನೇ ಸ್ವಾಮಿ ಶಿವಾನಂದಿ ಮಹಾರಾಜ್ ಮಹಾಪುರುಷ ಮಹಾರಾಜ್ ಅವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಸಾತ್ವಿಕರ ಕೋಪ ನೀರಿನ ಮೇಲೆ ಗೆರೆ ಎಳ್ದಂತೆ ನೀರಿನ ಮೇಲೆ ಗೆರೆ ಎಳ್ದಂತೆ ಅಂತಹ ಕೋಪ ಈ ನೀರಿನ ಮೇಲೆ ಗೆರೆ ಎಳಿದ್ರೆ ಪರ್ಮನೆಂಟ್ ಆಗಿರುತ್ತಾ ತೋರಿಸಿ ಅಂತ ಹೇಳ್ಬೋದು ಆ ಕೋಪ ತೋರ್ಸಿ ಸ್ವಲ್ಪ ಗೆರೆ ಎಳೀತಿಲ್ಲ ಗೆರೆ ತೋರಿಸಿ ನೀರಿನ ಮೇಲೆ ಎಲ್ಲಿದೆ ಗೆರೆ ಇಲ್ಲಿ ಎಳಿತಾ ಹೋಗ್ತಾ ಇರ್ತಂಗೆ ಅಲ್ಲಿ ಹೋಗ್ತಾ ಇರ್ತಾರೆ ಹಾಗೆ ಚೆನ್ನಾಗಿ ಬೈತಾರೋ ಅವರು ಅವ್ರು ಬೈದ್ರೆ ಕಡ್ಕೊಳಕಾಗ್ಬಾರ್ದು ಅಷ್ಟು ಚೆನ್ನಾಗಿ ಬೈತಾರೆ ಆದ್ರೆ ಏನೂ ಇರೋದೇ ಇಲ್ಲ ಒಳಗೆ ಆ ಕೋಪದಲ್ಲಿ ಒಳಗಡೆ ದ್ವೇಷವಿರುವುದಿಲ್ಲ ದ್ವೇಷವಿರುವುದಿಲ್ಲ ಈ ಮನುಷ್ಯನಿಗೆ ಕೆಟ್ಟದಾಗ್ಲಿ ಅನ್ನೋದು ಇರುವುದಿಲ್ಲ ಹೀಗಾಗಿ ಅಲ್ಲಿ ಸಂತಾಪವಿರುವುದಿಲ್ಲ ಬಯಸಿಕೊಂಡವನು ವ್ಯಕ್ತಿಯಲ್ಲೂ ಸಂತಾಪ ಇರುವುದಿಲ್ಲ ಇವನಲ್ಲೂ ಯಾವುದೇ ಸಂಸ್ಕಾರ ಇರುವುದಿಲ್ಲ ಅದು ಸಾತ್ವಿಕ ಕೋಪ ಸಾತ್ವಿಕ ಕಾಮ ಸಾತ್ವಿಕ ಕ್ರೋಧ ಇದು ಇದ್ದರೆ ಯಾವ ತಪ್ಪು ಇಲ್ಲ ಧರ್ಮದ ಅಂಕಿಯಲ್ಲಿ ಇದೆರಡು ಇರಬೇಕು ಆದರೆ ಯಾವಾಗ ಭಗವಂತನ ಸಾಕ್ಷಾತ್ಕಾರಕ್ಕೆ ವಿಮುಖವಾದಂತಹ ವಸ್ತುಗಳಲ್ಲಿ ಸಂಘ ಉಂಟಾಯಿತೋ ಅದನ್ನೇ ದುಸ್ಸಂಗ ಅಂತ ಹೇಳಿ ವಿಮುಖವಾದಂತಹ ಅಂದರೆ ಅನಾಥ ವಸ್ತುಗಳಲ್ಲಿ ಸಂಘ ಅದು ಹೇಗಪ್ಪಾ ಅಂತ ಹೇಳಿದ್ರೆ ವಿಷಯ ವಸ್ತುಗಳನ್ನು ಯಾವಾಗ ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವುದಿಲ್ಲವೋ ಅಥವಾ ಪ್ರಸಾದವಾಗಿ ಇದ್ದಂತಹ ಒಂದು ವಸ್ತುವನ್ನು ಕೂಡ ಸಾಮಾನ್ಯ ವಸ್ತುವಿನಂತೆ ಸ್ವೀಕರಿಸುತ್ತೇವೆಯೋ ಭಗವಂತನ ಮುಂದೆ ಅವನು ನೈವೇದ್ಯಕ್ಕೆ ಇಟ್ಟಾನೆ ಇಟ್ಟು ಅವನು ಭಕ್ಷಣೆ ಮಾಡ್ತಾನೆ ಮನಸ್ಸಲ್ಲಿ ಯಾವ ಭಾವನೆ ಇರುತ್ತೆ ಇದು ಭೋಗವಸ್ತು ಅನ್ನುವಂತಹ ಭಾವನೆ ಇರುತ್ತೋ ಅಥವಾ ಭಗವಂತ ಪ್ರಸನ್ನನಾಗಿ ಅವನು ನೈವೇದ್ಯವಾಗಿ ಸ್ವೀಕರಿಸುವಂತಹ ವಸ್ತು ಅನ್ನುವಂಥ ಭಾವನೆ ಇರುತ್ತೆ ವೆರಿ ಇಂಪಾರ್ಟೆಂಟ್ ಆದ್ರಿಂದ ವಸ್ತುವಿನಲ್ಲಿ ಸಂಘವಿಲ್ಲ ಮನಸ್ಸಿನ ಮನೋಭಾವದಲ್ಲಿ ಸಂಘವಿದೆ ಮನೋಭಾವದಲ್ಲಿ ಆಟಿಟ್ಯೂಡ್ ನಮ್ಮ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಹೇಳ್ತಕ್ಕಂಥದ್ದೆಲ್ಲ ಅದೇ ನೀವು ಮಾಡ್ತಕ್ಕಂಥ ಕರ್ಮದಲ್ಲಿ ದೋಷವಿಲ್ಲ ಆ ಕರ್ಮವನ್ನು ಯಾವ ಭಾವನೆಯಿಂದ ಮಾಡ್ತೀರಾ ಅದರಲ್ಲಿ ದೋಷವಿದೆ ಅಥವಾ ಅದರಲ್ಲಿ ಇದೆ ಗುಣವಿದೆ ದೋಷ ಗುಣಗಳೆಲ್ಲ ಕರ್ಮದಲ್ಲಿ ಇಲ್ಲ ಭಾವನೆಯಲ್ಲಿ ಅದಕ್ಕೋಸ್ಕರ ಧರ್ಮವ್ಯಾದ ಅವನು ಧರ್ಮವ್ಯಾದನಾದ ಎಲ್ಲ ವ್ಯಾದರೂ ಅಲ್ಲ ಎಲ್ಲ ವ್ಯಾದರು ಧರ್ಮವ್ಯಾದ ಆಗುತ್ತಿಲ್ಲ ಯಾರು ಎಲ್ಲಿ ಭಗವಂತನಿಗೆ ಅರ್ಪಿಸಿ ಕರ್ಮವನ್ನು ಮಾಡ್ತಾನೆಯೋ ಅವ ಮಾತ್ರ ಆ ಕರ್ಮ ಧರ್ಮ ಧಾರ್ಮಿಕವಾಗ್ತದೆ ಎಲ್ಲೇ ಹೋದರೆ ಅದೇ ಕರ್ಮ ಅವನು ಪೂಜೆ ಮಾಡ್ತಾ ಇದ್ರು ಕೂಡ ಅಧರ್ಮವಾದ ಕೆಲಸ ಇದೊಂದು ಕೆಲಸ ಇವಾಗ ಯಾವಾಗ ಮುಗಿಯುತ್ತಪ್ಪ ಮುಗೀತಾ ಇದ್ದಲ್ಲಪ್ಪಾ ಅನ್ನುವಂಥ ಒಂದು ಭಾವನೆಯನ್ನು ಮಾಡ್ಕೊಂಡ್ರೆ ಅದೇ ಅವನಿಗೆ ಬಂಧನವಾಗುತ್ತೆ ಇದು ಮುಖ್ಯ ಸಂಘದಲ್ಲಿ ಇದು ಮುಖ್ಯ ಆಟಿಟ್ಯೂಡ್ ಅದು ಮುಖ್ಯ ಸೊ ಇದರಲ್ಲಿ ಮೊದಲನೆಯದಾಗಿ ಸಂಘ ಆ ಸಂಘ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಅದರಲ್ಲಿ ಆಸೆ ಹೋಗ್ತಿರ್ತದೆ ಈ ವಸ್ತು ನನಗೆ ಬೇಕು ಬೇಕು ಅಂತ ಯಾವಾಗ ಕೂತ್ಕೊಂಡ್ಬಿಡುತ್ತೋ ಅದನ್ನೇ ಕಾಮ ಅಂತ ಹೇಳ್ತಾರೆ ಅದನ್ನೇ ಕಾಂತಿ ಅಂತ ಹೇಳ್ತಾರೆ ಕಾಮ ಕಮ್ ಅನ್ನುವಂತ ಧಾತು ಆ ಕಮ್ ಅನ್ನುವಂತಹ ಧಾತುವಿನಿಂದ ಕಾಂತಿ ಅಂತ ಉಂಟಾಗಿದೆ ಕಾಂತಿ ಯಾವ್ದಾದ್ರೂ ಒಂದು ವಸ್ತುವಿನ ಕಾಂತಿ ಇತ್ತು ಅಂತ ಹೇಳಿದ್ರೆ ಬೇಕು ಅಂತ ಅನಿಸ್ತದೆ ಹೌದು ಆ ಬೇಕು ಅನ್ನಿಸುವಿಕೆಯೇ ಕಾಮ ಆ ಮನಸ್ಸಿನ ಒಂದು ಸ್ವಭಾವ ಯಾವಾಗ ಆ ಬೇಕು ಅಂತಕ್ಕಂತಹ ಒಂದು ವಸ್ತು ಕೈಗೆ ಸಿಗುವುದಿಲ್ಲವೋ ಅವಾಗ ಏನಾಗುತ್ತೆ ಅದೇ ಒಂದು ವೃತ್ತಿ ಮಾನಸಿಕ ವೃತ್ತಿ ಬೇಕು ಅನ್ನುವಂಥ ವೃತ್ತಿ ಅದೇ ಕ್ರೋಧ ಪರಿಣಮಿಸುತ್ತದೆ ಅದೇ ವೃತ್ತಿ ಬೇರೆ ಅಲ್ಲ ಇದೆ ಸೇಮ್ ಅದೇ ಅಲೆ ನೀವು ಸೂಕ್ಷ್ಮ ಗಮನಿಸ್ಬೇಕು ಶ್ರೀಕೃಷ್ಣ ಹೇಳ್ತಾನೆ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮದ್ಭವ ಇಲ್ಲಿ ಅವನು ಏಕವಚನವನ್ನು ಬರ್ತಿದ್ದಾನ ಅದನ್ನು ಗಮನಿಸಬೇಕು ಸುಮಾರು ವ್ಯಾಖ್ಯಾನಕಾರರು ಅಲ್ಲಿ ಗಮಿಸುವುದಿಲ್ಲ ಎ ಕಾಮವೋ ಅದೇ ಕ್ರೋಧವು ಅಂತ ಕೃಷ್ಣನ ಇಂಗಿತ ಭಗವಂತನ ಇಂಗಿತ ಇಂಟೆನ್ಷನ್ ಅದೇ ಯಾವುದು ಕಾಮವಾಗಿತ್ತೋ ಯಾವಾಗ ಅದಕ್ಕೆ ಅಡೆ ತಡೆ ಬಂತೋ ಆವಾಗ ಅದೇ ಕಾಮ ಅಂತ ಕ್ರೋಧವಾಗಿ ಪರಿಣಮಿಸ್ತದೆ ಈಗ ಬೇಕು ಅಂತ ಮೊದಲು ಬೇಕು ಅಂತ ನಂತರ ಬೇಕು ಅದು ಕ್ರೋಧ ರಾವಣ ಅದೇ ಆಗಿದೆ ನೋಡಿ ರಾವಣನ ಜೀವನವನ್ನು ಸ್ಟಡಿ ಮಾಡಿದ್ರೆ ಪ್ರತಿಯೊಂದು ಜೀವನವೂ ಒಂದು ಸ್ಟಡಿ ಮಾಡಲಿಕ್ಕೆ ಯೋಗ್ಯ ಅದು ಬೇಕು ಜಾಸ್ತಿ ಕ್ರೋಧ ಬಂತು ಅದೇ ಕ್ರೋಧವಾಗಿ ಪರಿಣಮಿಸ್ತದೆ ಯಾವಾಗ ಕ್ರೋಧ ಬಂತೋ ಅವಾಗ ಏನಾಯಿತು ವಿವೇಕ ಬುದ್ಧಿಯನ್ನ ಏನೋ ಒಂದು ಬ್ಲಾಕ್ ಮಾಡ್ತಾರೆ ಆ ವಿವೇಕ ಬುದ್ಧಿ ಅಂದರೆ ಇದು ಧರ್ಮ ಹೀಗೆ ಮಾಡೋದು ಸರಿ ಇದು ಅಧರ್ಮ ಈಗ ಮಾಡೋದು ಸರಿಯಲ್ಲ ಅನ್ನುವ ಬುದ್ಧಿ ಬ್ಲಾಕ್ ಆಯಿತು ಆ ಒಂದು ಪ್ರಕ್ರಿಯೆಗೆ ಮೋಹ ಅಂತ ಹೇಳ್ತೇವೆ ಮೋಹ ಮೋಹ ಅಂದ್ರೆ ಏನು ಗೊತ್ತಾಗಲಿಲ್ಲ ಮುಹು ಅನ್ನುವಂಥ ಧಾತು ಈ ಮುಗ್ಧ ಅಂತ ಹೇಳ್ತೇವೆ ಈಗ ಬಾದರು ಮುಗ್ಧರು ಅನ್ನುವಂತ ಒಂದು ವ್ಯವಹಾರ ಇದೆ ಅಂದ್ರೆ ಏನು ತಿಳಿಯುವುದಿಲ್ಲ ಪಾಪ ಅಂತ ತಪ್ಪ್ಯಾದು ಸರಿಯಾದ ತಿಳಿಯುವುದಿಲ್ಲ ನಾವೆಲ್ಲರೂ ಮುಗ್ದ್ರೆ ನಾವೆಲ್ಲರೂ ಮುಗ್ದ್ರೆ ಯಾರಿಗೆ ವಿವೇಚನೆಯ ಬುದ್ಧಿ ಇಲ್ಲವೋ ಎಲ್ಲವೂ ಮುಗ್ದ್ರೆ ಎಲ್ಲರೂ ಮೋಹ ಮೋಹದಿಂದ ಆವೃತವಾದ ಇದು ಮೋಹ ಈ ಮೋಹ ಅಂತ ಯಾವಾಗ ಬರುತ್ತೋ ನಂತರ ಮುಗಿತು ಯಾವ ಮಾತು ಕೇಳಲ್ಲ ಅವನು ಮಾತು ಕೇಳಲ್ಲ ರಾವಣನಿಗೆ ಎಷ್ಟು ಸಲಹೆಗಳನ್ನು ಕೊಡಲಾಯಿತು ದುರ್ಯೋಧನನಿಗೆ ಎಷ್ಟು ಸಲಹೆಯನ್ನು ಕೊಡಲಾಯಿತು ಯಾರ್ಯಾರು ಕೊಟ್ಟರು ದುರ್ಯೋಧನಿಗೆ ಎಷ್ಟೆಷ್ಟು ಸಲಹೆ ಯಾರು ಕೊಟ್ಟರು ಅವನ ಸ್ನೇಹಿತದಿಂದ ಹಿಡಿದು ಅಜ್ಜ ಮುತ್ತಜ್ಜ ವ್ಯಾಸ ಎಂತೆಂತಹ ಋಷಿಗಳು ಮಹರ್ಷಿಗಳು ಕೊನೆಗೆ ಅವನ ಮಗ ಕೂಡ ಅವನಿಗೆ ಹೇಳುವಂತಹ ಪರಿಸ್ಥಿತಿಯಾಗಿ ಯಾರ ಮಾತು ಕೇಳಿಲ್ಲ ಎಲ್ಲ ಎಂಟ್ರಿ ನೋ ಬ್ಲಾಕ್ ನೋ ಎಂಟ್ರಿ ಉಪದೇಶಕ್ಕೆ ಆವಾಗ ಸ್ಮೃತಿ ಭ್ರಂಶ ಉಂಟಾಗುತ್ತೆ ಸ್ಮೃತಿ ಅಂದರೆ ನಾವು ಏನು ಧಾರ್ಮಿಕವಾಗಿ ಇದು ಸರಿ ಅಂತ ಒಂದು ಕೇಳ್ಕೊಂಡಿದ್ವೋ ಅದು ನಮ್ಮ ತಲೆಯಲ್ಲಿ ಇರುತ್ತೆ ಯಾವಾಗ ಯಾವಾಗ ಒಳಗಡೆ ಹೇಳ್ತಾ ಇರುತ್ತೆ ನೋಡು ಇದು ಸರಿ ಇದು ತಪ್ಪು ಇದು ಸರಿ ಇದು ತಪ್ಪು ಅಂತ ಏನೋ ಒಂದು ಕೆಲಸ ಮಾಡುವ ಹೇಳ್ತಾ ಇರುತ್ತೆ ಆ ಸರಿ ತಪ್ಪು ಅಂತ ಹೇಳೋದು ಆ ಸ್ಮೃತಿ ನಾವು ಧರ್ಮವನ್ನು ನಮ್ಗೆ ಏನು ಬೋಧನೆ ಆಗಿರುತ್ತೋ ಅದು ಇಲ್ಲಿರುತ್ತೆ ನೆನಪಿನ ರೂಪದಲ್ಲಿ ಇರುತ್ತೆ ಭಗವಂತ ಯಾವಾಗ ಮೋಹ ಆಕ್ರಮಿಸ್ಕೊಂಡ್ಬಿಡುತ್ತೋ ಅದು ಸತ್ ಹೋಗುತ್ತೆ ಅದು ಸ್ಮೃತಿಭ್ರಂಶ ಅಂತ ಭ್ರಷ್ಟವಾಗುತ್ತೆ ಅದು ಸತ್ ಹೋಗುತ್ತೆ ಅವನೇನು ಕೇರೇ ಮಾಡೋದ ಡೋಂಟ್ ಕೇರ್ ಅಂತ ಹೇಳ್ಬಿಡ್ತಾ ಅವನು ಸ್ಮೃತಿಭ್ರಂಶ ಆಯ್ತು ತಲೆ ಕೆಟ್ಟ ಅಂತ ಫೈನಲ್ ಪೆನಲ್ಟಿಮೇಟ್ ಸ್ಟೇಜ್ ಅಂತ ಬುದ್ಧಿನಾಶ ಪೆನಲ್ಟಿಮೆಂಟ್ ಫೈನಲ್ ಅಲ್ಲ ಫೈನಲ್ ಇದೆ ಮುಂದೆ ಪೆನಲ್ಟಿಮೆಂಟ್ ಸ್ಟೇಜ್ ಅಂತ ಏನಿದೆ ಪೆನಲ್ಟಿಮೆಂಟ್ ಸ್ಟೇಜು ಅಂದ್ರೆ ಬುದ್ಧಿ ನಾಶ ಕೆಟ್ಟ ಹೋಗುತ್ತೆ ಅಂದ್ರೆ ತಲೆ ಕೆಡಬೇಕು ಅಂತಿಲ್ಲ ಬುದ್ಧಿ ಕೆಡೋದು ಬೇರೆ ತಲೆ ಕೆಡೋದು ಬೇರೆ ಬುದ್ಧಿ ಕೆಟ್ಟವ್ರಿಗೆಲ್ಲ ತಲೆ ಕೆಟ್ಟಿದೆ ಅಂತ ಅರ್ಥ ಅಲ್ಲ ಲೌಕಿಕ ದೃಷ್ಟಿಯಿಂದ ಅವ್ರನ್ನೇನು ನಿಮೆನ್ಸಿಗೆ ಸೇರ್ಬೇಕಾಗಿದೆ ಆದ್ರೆ ಅವನು ಧಾರ್ಮಿಕವಾಗಿಯೂ ಮತ್ತು ಆಧ್ಯಾತ್ಮಿಕವಾಗಿಯೂ ಮುಂದಿನ ಹಂತವನ್ನು ತಲುಪಿಯೇ ತಲ್ಪ್ತಾನೆ ಅವನು ಅಲ್ಲಿಂದ ಉದ್ದಾರ ಮಾಡಲಿಕ್ಕಾಗುವುದು ಯಾರಿದ್ರು ಅಲ್ಲ ಪಾವಕ ಸೈಕಲ್ ಬುದ್ಧಿನಾಶ ಪ್ರಣಶ್ಯತಿ ಸರ್ವನಾಶ ಈ ಭಗವದ್ಗೀತೆಯ ಏನನ್ನೇ ಹೇಳಿದೆ ಸರ್ವನಾಶಕ್ಕೆ ಕಾರಣವಾಗುತ್ತೆ ಅದನ್ನೇ ವಿವೇಕ ಚೂಡಣಿ ಸುಂದರವಾಗಿ ಒಂದು ಚೆಂಡಿನ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಚೆಂಡು ಲಕ್ಷ್ಯುತೇದ ಚಿತ್ತಮೀಷತ್ ಬಹಿರ್ಮುಖ ಸನ್ನಿಪತೆತ್ ತ ಪ್ರಮಾದ ಪ್ರಚ್ಯುತೇಲಿ ಕಂದುಕೋಕ್ತೋ ಯಥ ಮೆಟ್ಲುಗಳಿದೆ ಸೋಪಾನ ಪಂಕ್ತಿ ಮೆಟ್ಲುಗಳು ಮೇಲುಗಡೆಯಿಂದ ಕೆಳಗಡೆ ಹೊರ ಚಾಮುಂಡಿ ಮೆಟ್ಟುದು ಮೆಟ್ಲು ಆಡ್ತಾ ಆಡ್ತಾ ಒಂದು ಮಗು ಬಿಟ್ಬಿಡ್ತು ಕೈಯಿಂದ ಆ ಚೆಂಡನ್ನು ಕೈಯಿಂದ ಬಿದ್ದಿದ್ದೇ ತಡ ಒಂದನೇ ಮೆಟ್ಲ್ ಮೇಲೆ ಬಿತ್ತು ಒಂದೇ ಮೆಟ್ಲ್ ಮೇಲೆ ಬಿಟ್ಟ ತಕ್ಷಣ ಮೊಮೆಂಟಮ್ ಶುರುವಾಯಿತು ಎರಡನೇ ಮೆಟ್ಲ್ ಮೇಲೆ ತಿರುಗಾ ಮೊಮೆಂಟಮ್ ಇನ್ನೂ ಜಾಸ್ತಿ ಆಯ್ತು ಮೂರು ಮೂರು ಇನ್ನೂ ಫಾಸ್ಟ್ ಆಯಿತು ನಾಲ್ಕು ಯಾಕೆಂದ್ರೆ ಹಿಂದ್ಗಡೆ ಕೊಡ್ತಾ ಇದೆ ಏನು ಪುಷ್ಟಿ ಕೊಡ್ತಾ ಇದೆ ಒಂದೇ ಮೆಟ್ಲಿಂದ ಯಾವ ಒಂದು ಮೊಮೆಂಟಮ್ ಇತ್ತು ವೆಲಾಸಿಟಿ ಇದು ಹೀಗೆದ್ ಕೊಡ್ತ ಅದೇ ಸಂಘ ಅನ್ನೋ ಮೊದಲನೇ ಮೆಟ್ಲು ಎರಡನೇ ಮೆಟ್ಲು ಕಾಮ ಮೂರನೇ ಮೆಟ್ಟು ಕ್ರೋಧ ನಾಲ್ಕನೇ ಮೆಟ್ಟು ಮೋಹ ಅಲ್ಲಿಂದ ಇನ್ನೂ ಫಾಸ್ಟ್ ಸೂಪರ್ ಫಾಸ್ಟ್ ಐದನೇ ಮೆಟ್ಟು ಮತ್ತೆ ಭ್ರಂಶ ಆರನೇ ಮೆಟ್ಟು ಬುದ್ಧಿನಾಶ ಕೆಳಗಡೆ ಗಣಪತಿ ಟೆಂಪಲ್ ಸರ್ವನಾಶ ಚಾಮುಂಡಿ ಬೆಟ್ಟ ಕೊಲ್ತು ಹಾಗೆ ಬುದ್ಧಿ ಆಗುದಿಲ್ಲ ಅಲ್ಲೇ ಶ್ರೀರಾಮಕೃಷ್ಣ ಒಂದು ಉದಾಹರಣೆ ಕೊಡ್ತಾ ಹೇಳ್ತಾರೆ ಆಕ್ಟರ್ ಲೋನಿ ಅಂತ ಒಂದಿದೆ ಆಕ್ಟರ್ ಲೋನಿ ಅಂತ ಕಲ್ಕಟ್ಟದಲ್ಲಿ ಅದ್ರ ಅದರಲ್ಲಿ ಒಮ್ಮೆ ಅವ್ರು ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಅದು ಹೇಗಿದೆ ಅಂದ್ರೆ ರಸ್ತೆ ಹೀಗಿದೆ ಹೀಗಿದೆ ಅವರು ಅವರು ಕುತ್ಕೊಂಡು ಹೋಗ್ತಾ ಇದ್ದಾರೆ ಏನು ಗೊತ್ತಾಗಲ್ಲ ಕೂತ್ಕೊಂಡು ಹೋಗ್ ಹೋಗುವಾಗ ನಾನು ಸ್ಟ್ರೈಟ್ ಆಗ ಹೋಗ್ತಾ ಇದ್ದೀನಿ ಅಂತ ಅಂತ ನಾನು ಸಮತಲವಾದಂತಹ ಜಾಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂತ ಹೋಗಿ ಯಾವಾಗ ಅವ್ರ ರಸ್ತೆ ಕೆಳಗಡೆ ರಸ್ತೆಯನ್ನು ಮುಟ್ಟಿ ಹೀಗೆ ನೋಡ್ತಾರೋ ಇಷ್ಟು ಎಷ್ಟು ನಾನು ಬಂದಿದ್ದೀನಿ ಅಂತ ಅವಾಗ ಗೊತ್ತಾಗುತ್ತೆ ಅಲ್ಲೇ ತನಕ ಗೊತ್ತಾಗುವುದೇ ಇಲ್ಲ ಸರ್ವನಾಶ ಆದಾಗಲೇ ಗೊತ್ತಾಗುವುದು ಯಾಕೆಂದ್ರೆ ಆ ಮೋಹ ಅನ್ನೋದಿಯಲ್ಲ ತುಂಬ ಅದು ಹಾಗೆ ಬ್ಲಾಕ್ ಮಾಡಿಬಿಡ್ತದೆ ಬೇಕೇ ಬೇಕು ಅಂತ ಅನ್ಸ್ಬಿಡ್ತದೆ ಮೋಹ ಅನ್ನೋದು ಬೇಕೇ ಬೇಕು ಅಷ್ಟು ಅದಕ್ಕೆ ಹೇಳೋದು ಮೋಹಕರವಾಗಿದೆ ಅನ್ನುವಂಥ ಒಂದು ಪದವನ್ನು ನಾವು ಯೂಸ್ ಮಾಡ್ತೇವೆ ಏನಕ್ಕೆ ಅಂದರೆ ಮೋಹಕರ ಆ ಮೋಹಕರ ಮುಗಿತು ಸರ್ವನಾಶಕ್ಕೆ ಕಾರಣವಾಗುತ್ತೆ ಯಾಕೆ ಇದು ಹೀಗೆ ಅಂತ ಹೇಳಿದ್ರೆ ಅದಕ್ಕೆ ಮುಂದಿನ ಸೂತ್ರದಲ್ಲಿ ಅವರು ಹೇಳ್ತಾರೆ ತರಂಗಾಯಿತ ಅತಿ ಇಮೆ ಸಮುದ್ರಂತೆ ಎಂತಹ ಉದಾಹರಣೆ ಇದೆ ಇದನ್ನೇ ಹೇಳಿದ್ದೆ ನಾನು ಯಾತ್ರಲೋಗಿ ಮಾನ್ಯುಮೆಂಟ್ ಅಂತ ಉದಾಹರಣೆ ಕೊಟ್ಟಿದ್ದೆ ಈ ಕಾಮಕ್ರೋಧ ಅಂತಕ್ಕಂಥದ್ದು ನೈಸರ್ಗಿಕ ಅಂತ ನಾನು ಹೇಳಿದೆ ಇದು ಪ್ರತಿಯೊಂದು ಜೀವಿಯಲ್ಲಿ ಇದ್ದೇ ಇರ್ತೇನೆ ಇದ್ದೇ ಇರುತ್ತೆ ಸಾಕ್ಷಾತ್ಕಾರ ಆಗುವ ತನಕ ಶ್ರೀರಾಮಕೃಷ್ಣ ಹೇಳ್ತಾರೆ ಈ ಕಾಮಕ್ಕೆ ಉದಾಯಿ ಬಿಡುವುದಿಲ್ಲ ಆದ್ರೆ ಸಾಕ್ಷಾತ್ಕಾರ ಆದ ನಂತರ ಅದು ಹೇಗಾಗುತ್ತೆ ಅಂದ್ರೆ ಚಿನ್ನದ ಖಡ್ಗದಂತೆ ಆಗುತ್ತೆ ಚಿನ್ನದ ಖಡ್ಗವನ್ನ ನೋಡೋದಕ್ಕೆ ಮಾತ್ರ ಖಡ್ಗ ಆದ್ರೆ ಅದನ್ನ ಕತ್ತರಿಸಲಿಕ್ಕೆ ಏನನ್ನು ಕತ್ತರಿಸ್ಲಿಕ್ಕೆ ಆಗುದಿಲ್ಲ ಯೂಸ್ಲೆಸ್ ತನ್ನ ಕೆಲಸದಿಂದ ಯೂಸ್ಲೆಸ್ ಬೇಕಿ ಆಪ್ಷನ್ ಹಾಕುವುದು ಇದು ಇಂಥವ್ರು ಯೂಸ್ ಮಾಡಿದ್ದು ಇಷ್ಟು ಕೋಟಿ ಇಷ್ಟು ಕೋಟಿ ಅಂತ ಆದ್ರೆ ಅದ್ರ ಕೆಲಸ ಅದು ಮಾಡುವುದು ಹಾಗೆ ಜ್ಞಾನ ಬಂದ ಮೇಲೆ ಅದು ಆ ರೀತಿ ಆಗುತ್ತೆ ಕಾಮ ಮತ್ತು ಕ್ರೋಧ ಅಲ್ಲೇ ತನಕ ಅದು ಇದ್ದೇ ಇರುತ್ತೆ ಈ ಹೇಗಿರುತ್ತೆ ಅಂದ್ರೆ ತರಂಗದ ರೀತಿಯಲ್ಲಿ ಇರುತ್ತೆ ಸಣ್ಣ ಅಲೆ ಸಣ್ಣ ಅಲೆ ಆವಾಗಲೇ ಅದನ್ನು ಮ್ಯಾನೇಜ್ ಮಾಡಬೇಕು ಸಾಧನೆ ಅಂದರೆ ಯಾವಾಗ ಅದು ತರಂಗದ ರೀತಿಯಲ್ಲಿ ಸಣ್ಣದಾಗಿರುತ್ತೋ ಅಲೆ ಆವಾಗಲೇ ಅದನ್ನ ಕಂಡುಕೊಂಡು ಬುದ್ಧಿವಂತನಾದವನು ವಿವೇಕ ವಿವೇಕಿಯಾದವನು ಅಲ್ಲೇ ಟೆಮ್ ಮಾಡ್ಬೇಕು ಟೆಮ್ಮಿಂಗ್ ಅದರ ಮರ್ದನ ಮಾಡ್ಬೇಕು ತುಳಿಬೇಕು ಅದನ್ನ ಕಡೆ ಅದನ್ನ ಏನ್ ಮಾಡ್ಬೇಕು ಸಬ್ಲಿಮೇಟ್ ಮಾಡ್ಬೇಕು ಭಗವಂತನ ಕಡೆ ಹರಿಸ್ಬೇಕು ಅದನ್ನ ಹತ್ತೈದನೇ ಸೂತ್ರದಲ್ಲಿ ಹೇಳಿಬಿಡ್ತು ಅರವತ್ತೈದನೇ ಸೂತ್ರದ ಹಿಂಗಿತೇ ಅದು ಯಾಕೆಂದ್ರೆ ಇವೆಲ್ಲ ಮಹಾಶತ್ರುಗಳು ಇವನ್ನೆಲ್ಲ ಯಾರೂ ಕೂಡ ಡೈರೆಕ್ಟ್ ಆಗಿ ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಡೈರೆಕ್ಟ್ ಆಗಿ ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಅದೇನ್ ಮಾಡ್ಬೇಕು ಭಗವದ್ ಅಭಿಮುಖಿ ಭಗವಂತನಿಗೆ ಅಭಿಮುಖವಾಗಿ ಮಾಡಬೇಕು ಅದೇ ಸಾಧು ಆವಾಗಲೇ ತರಂಗದ ಹಂತದಲ್ಲಿರುವ ಆವಾಗ ಬಿಟ್ಬಿಟ್ರೆ ಈಗ ಮಾಡ್ತಾರಲ್ಲ ಮಕ್ಕಳನ್ನ ಮುದ್ದು ಮಾಡಿಬಿಟ್ಟು ಹಾಗೆ ಏನ್ ಬೇಕಾದರೂ ಅವಕ್ಕೆ ಕೊಟ್ಟುಬಿಟ್ಟು ಫಸ್ಟ್ ಫಸ್ಟು ಆಮೇಲೆ ಒಂದು ಐದಾರು ವರ್ಷ ಆದ್ಮೇಲೆ ಏನೋ ಒಂದು ಮಾತಿಗೆ ಮಾತು ಬಂದಾಗ ನನ್ನ ಮಾತು ನಿನ್ ಕೇಳಬೇಕು ಅಂತ ಅಪ್ಪನೋ ಅಮ್ಮನೋ ಮಕ್ಕಳಿಗೆ ಹೇಳಿದಾಗ ನೀನ್ ಯಾರೋ ಅಂತ ಹೇಳ್ಬಿಡ್ತೇನೆ ಹೋಗಿ ನೀನ್ ಯಾರೋ ಬೇಸಿಕ್ ಕ್ವಶನ್ ಅಂತ ನಿನ್ನ ತರಂಗದ ಹಂತದಿಂದ ಸಮುದ್ರ ಮಾಡಿದವನೇ ನಾನು ಅಂತ ನೀವು ಹೇಳಬೇಕಾಗ ಅಲೆಯಾಗಿದ್ದವನ್ನ ಸಮುದ್ರ ಮಾಡಿದ್ದೆ ನಾನು ಹಾಗೆಯೇ ಈ ಒಂದು ಸಣ್ಣದಾಗಿರ್ತಕ್ಕಂತಹ ಸಂಘ ಅಥವಾ ಕಾಮ ಕ್ರೋಧ ಇದೇನೋ ಪಾಪ ಸಣ್ಣದಾಗ ಇತ್ತದು ಬೆಳಸಿದ್ರಿ ಬೆಳೆಸಿದ್ರಿ ಬೆಳೆಸಿದ್ರಿ ಅದನ್ನ ಮತ್ತೆ ಮತ್ತೆ ದುಸ್ತಂಗ ಮಾಡುವುದರಿಂದ ಅದು ಬೆಳೀತದೆ ಬೆಳೆಯುತ್ತೆ ಸತ್ತಂಗ ಮಾಡಿದಾಗ ಏನಾಗುತ್ತೆ ಅದು ಇದಗವಂತಿಗೆ ಅಭಿಮುಖವಾಗುತ್ತೆ ಅಥವಾ ಕ್ರೋಧ ಭಗವಂತಿಗೆ ಅಭಿಮುಖವಾಗುತ್ತೆ ಇದೇ ಟೆಸ್ಟ್ ಸತ್ಸಂಗದಲ್ಲಿ ಇದೇ ಟೆಸ್ಟ್ ಅಂದ್ರೆ ಇದೆ ಲಿಟ್ಮಕ್ ಟೆಸ್ಟ್ ಅಂತ ಹೇಳ್ತಾರಲ್ಲ ಇದೆ ಹಾಗೆ ಅದ್ದಿ ನೋಡ್ಬಿಡ್ಬೋದು ನನ್ನಲ್ಲಿರ್ತಕ್ಕಂತಹ ಏನೋ ಒಂದು ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಇದೆಯೋ ಅದು ಭಗವಂತನಿಗೆ ಅಭಿಮುಖವಾಗಿ ಇದೆಯೋ ಇಲ್ಲವೋ ಅದಕ್ಕೆ ಸಹಾಯವಾಗ್ತಾ ಇದೆಯೋ ಇದು ಈ ಸಂಘದಿಂದ ಆಗ್ತಾ ಇದೆಯಾ ತಪ್ಪನು ಆಗ್ತಾ ಇಲ್ವಾ ಸಮುದ್ರದ ರೀತಿಯಲ್ಲಿ ಹೋಗ್ತಾ ಇದೆಯಾ ಸಮುದ್ರ ಆಗ್ತಾ ಇದೆಯಾ ಡೇಂಜರ್ ನೀವು ಸಮುದ್ರದೊಳಗೆ ಹೋಗ್ತಾ ಇದ್ದೀರಾ ಕಮ್ ಬ್ಯಾಕ್ ವಾಪಸ್ ಬಂದು ಇದೇ ಅದಕ್ಕೆ ಇಲ್ಲಿ ತುಂಬಾ ಎಚ್ಚರಿಕೆಯನ್ನು ಕೊಡ್ತಾ ಇದಾರೆ ಸಂಘದ ಬಗ್ಗೆ ಏನ್ ಹೇಳ್ತಾರೆ ತರಂಗಾಯಿತ ಅತಿ ತರಂಗದಂತೆ ಇದ್ದರೂ ಕೂಡ ಇಮೆ ಅಂದ್ರೆ ಇವುಗಳು ಕಾಮಕ್ರೋಧಾದಿಗಳು ಸಮುದ್ರ ಯಂತೆ ಸಮುದ್ರವಾಗಿ ಆಗ್ತದೆ ನಿಮ್ಮ ಹತೋಟಿಗೆ ಸಿಗದೆ ಇರುವಂತೆ ಆಗ್ತದೆ ನಿಮ್ಮನ್ನು ಹೇಳ್ಕೊಂಡು ಹೋಗ್ತದೆ ತನ್ನ ಹತೋಟಿಯಲ್ಲಿ ಅದು ಇಟ್ಕೊಳ್ತದೆ ಇಷ್ಟು ಹೇಳಿ ಅವರು ಮುಂದಿನ ಒಂದು ಇದಕ್ಕೆ ಹೋಗ್ತಾ ಇದಾರೆ ಯಾವುದು कस्तर कस्तर माया यो महां सेवते यो निर्ममोवीग मुख्यवाद प्रश्ने बता फिल प्रश्न कह तरति कहतरती मया यार दाटता ಮಾಯನ್ನು ಯಹ ಯು ಸಂಘಂ ಸಂಘವನ್ನು ತ್ಯಜತಿ ಬಿಡುತ್ತಾರೆಯೋ ಯಹ ಯಾರು ಮಹಾನುಭಾವಂ ಮಹಾನುಭಾವರನ್ನು ಸಾಧು ಸತ್ಪುರುಷರನ್ನು ಸೇವತೆ ಸೇವಿಸುತ್ತಾರೋ ಯಹ ಯಾರು ನಿರ್ಮಃ ಅಂದ್ರೆ ಮಮತೆ ಇಲ್ಲದವರಾಗಿ ಭವತಿ ಇರುವರೋ ಅಂತ ಹೇಳಿ ಈ ಒಂದು ಸೂತ್ರ ನಲವತ್ತಾರನೇ ಸೂತ್ರದಿಂದ ಶುರುವಾಗಿ ಮುಗಿತದೆ ನಲವತ್ತ ಒಂಬತ್ತು ಐವತ್ತರ ಅದಕ್ಕೆ ಉತ್ತರ ಐವತ್ತನೇ ಸೂತ್ರದಲ್ಲಿ ಕೊನೆ ಕೊನೆಗಾಡ್ತಾರೆ ನಲವತ್ತ ಆರರಿಂದ ಐವತ್ತು ಸೂತ್ರಗಳು ಒಂದೇ ಸಂಗತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಮಾಯೆ ಮಾಯೆ ಅಂತ ಒಂದಿದೆ ಮಾಯೆ ಅಂದ್ರೆ ಏನು ಈ ಪ್ರಶ್ನೆ ಈ ಪ್ರಶ್ನೆ ನೂರಕ್ಕೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಜನರಿಗೆ ಕಾಡುವುದೇ ಇಲ್ಲ ಅವ್ರಿಗೆ ಬೇಕಾಗಿಲ್ಲ ಯಾಕಂದ್ರೆ ಅವರ ವಸ್ತು ಅಲ್ಲ ಇತ್ತು ಯಾಕಪ್ಪ ನನ್ಗಾವು ಸಾಬ್ರಿ ಆ ಮಾಯೋ ಯಾವಳೋ ಏನೋ ಅಂತ ಆದರೆ ಯಾರಿಗೆ ಆ ಮಾಯ ಅಂತಕ್ಕಂಥ ಸರಿಯಾದಂತಹ ಎಕ್ಸ್ಪೀರಿಯನ್ಸ್ ಅನ್ನು ಕೊಟ್ಟಿದ್ಯೋ ಅನುಭವವನ್ನು ಕೊಟ್ಟಿದ್ಯೋ ಆಲೋಚನೆ ಮಾಡುವಂತೆ ಮಾಡಿದೆಯೋ ಅವನು ಮಾತ್ರ ಈ ಆಲೋಚನೆಯನ್ನು ಮಾಡ್ತಾನೆ ಏನಿದು ಅಂತ ಏನು ಕತೆ ಇದು ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಇದರ ಇದೇನು ಅಂತ ಆವಾಗ ಅವನು ಉದ್ಭವಿಸ್ತದೆ ಈ ಫಿಲಾಸಫಿಕಲ್ ಡಿಸ್ಕಷನ್ ಅಲ್ಲೇ ತನಕ ಅವ್ನು ಫಿಲಾಸಫಿ ಆಲೋಚನೆ ಮಾಡುವುದೇ ಇಲ್ಲ ಯಥಾ ಪ್ರಕಾರ ಬೆಳಗ್ಗೆ ಎದ್ದಾಗಿಂದ ಎಂಟು ಗಂಟೆ ಅಂತ ಇಟ್ಕೊಳ್ಳೋಣ ಹೇಳೋದು ಎದ್ದಾಗಿಂದ ರಾತ್ರಿ ಹನ್ನೆರಡು ಗಂಟೆ ಮಲಗೋ ತನಕ ಅಥವಾ ಟಿ ವಿ ಎಲ್ಲ ನೋಡಿ ಎರಡು ಗಂಟೆ ಆಗತ್ತೆ ಅಂತ ಇಟ್ಕೊಳ್ಳೋಣ ಅಲ್ಲಿಯ ತನಕ ಕಂಟಿನ್ಯೂಸ್ ಅವನ ಆಲೋಚನೆಯೇ ಇಲ್ಲದೆ ಜೀವನವನ್ನು ನಡೆಸ್ತಾ ಇರ್ತಾನೆ ಯಾವ್ದ್ರ ಮಧ್ಯ ಯಾವುದಕ್ಕೂ ಅವ್ನಿಗೇ ಗೊತ್ತಿಲ್ಲ ಏನರ ಬಗ್ಗೆ ಜೀವನ ನಡೆಸ್ತಾ ಇದ್ದೀನಿ ಅಂತ ಆಲೋಚನೆ ಮಾಡದೆ ಜೀವನವನ್ನು ನಡೆಸ್ತಾ ಇರ್ತಾನೆ ಅದು ಆಟೋಮೆಟಿಕ್ ಆಗಿ ಹೋಗ್ತಾ ಇರ್ತದೆ ನೈಸರ್ಗಿಕವಾಗಿ ಅದನ್ನೇ ಏನದು ಪ್ರಾಕೃತಿಕ ಜೀವನ ಅಂತ ಹೇಳ್ತಾರೆ ನ್ಯಾಚುರಲ್ ಪ್ರಾಕೃತಿಕ ಜೀವನ ಪ್ರಕೃತಿಯ ರೀತಿಯಲ್ಲಿ ಜೀವನ ನಡೆಸಬೇಕು ಅದನ್ನ ಊಟ ತಿಂಡಿ ಇತ್ಯಾದಿ ಕೇವಲ ಅದೇ ಬೇರೆ ಎಲ್ಲೇ ತಲೆ ಓಡುದಿಲ್ಲ ಯಾಕಂದ್ರೆ ಆ ಚಾನೆಲ್ ಎಷ್ಟಿದೆ ಅಂದ್ರೆ ನೀವು ತಲೆ ಯೋ ಬೇರೆಯವರಲ್ಲಿ ಓಹ ಓಡ್ಲಿಕ್ಕೆ ಬಿಡುದೇ ಇಲ್ಲ ಅದು ಚಾನಲ್ ಅಷ್ಟು ಆ ಮೋಹಕರವಾಗಿ ಇದೆ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ಬಿಡುವುದಿಲ್ಲ स्टेटमेंट फैक्ट्र द्वंद्व गुण गुण ऐन अद रजस्तु तमस्तु आट आड़ा बेगे हिंदू रात्री तनकोर इंटू सेवन डेस्ट इंटू थ्री सिक्ट फैसवा निम्न गुणगे आटवाड़े सत्व रजस्सु तमस्तु सत्व रजस्तु तमस्तु ಅದಕ್ಕೆ ತಕ್ಕಂತಹ ವಿಷಯವಸ್ತುಗಳು ಅದಕ್ಕೆ ತಕ್ಕಂತಹ ಸಂಘ ಅದಕ್ಕೆ ತಕ್ಕಂತಹ ಆಲೋಚನೆಗಳು ಇದರಲ್ಲೇ ಮನುಷ್ಯ ಮುಳುಗಿರ್ತಾನೆ ಅವನಿಗೆ ಇದರ ಹಿಂದೆ ಇರತಕ್ಕಂಥ ಶಕ್ತಿಯ ಬಗ್ಗೆ ಕಿಂಚಿತ್ತೂ ಕೂಡ ಪ್ರಶ್ನೆ ಹಾಕುವಂತಹ ಗೋಜಿಗೆ ಅವನು ಹೋಗುವುದಿಲ್ಲ ಇದೇ ಮುಳಿ ಸುಂದರವಾಗಿ ಮಾಯೆ ಅನ್ನುವಂತಹ ವಾಟ್ ಇಸ್ ಮಾಯಾ ಮಾಯಾ ಆ್ಯಂಡ್ ಇಲ್ಯೂಷನ್ ಅಂತ ಸ್ವಾಮಿ ವಿವೇಕಾನಂದರು ತಮ್ಮ ಜ್ಞಾನಯೋಗದ ಉಪನ್ಯಾಸದಲ್ಲಿ ಸುಂದರವಾಗಿ ಅದನ್ನು ವರ್ಣಿಸಿದ್ದಾನೆ ಒಬ್ಬಳ ತಾಯಿ ತನ್ನ ಮಗನನ್ನು ಎಷ್ಟು ಪ್ರೀತಿಸ್ತಾಳೆ ಅಂತ ಹೇಳಿದ್ರೆ ಅವನಗೋಸ್ಕರ ಎಷ್ಟೆಲ್ಲ ಸಾಕ್ರಿಫೈಸ್ ಮಾಡ್ತಾಳೆ ಕೊನೆಗೆ ಅವನು ಒದ್ದು ಬಿಟ್ಟು ಹೋಗ್ತಾನ ಅವನು ಓದಿತಾ ಇದ್ದಾನೆ ಆದರೂ ಹೀಗೆ ಗೊತ್ತಾಗ್ತಾ ಇಲ್ಲ ಅವನು ನನ್ನನ್ನು ಕಡೆಗಣಿಸಿದ್ದಾನೆ ಇಷ್ಟೆಲ್ಲ ನಾನು ಅವನ್ನು ಮಾಡಿದ್ರು ಕೂಡ ಅವನನ್ನು ತಿರಸ್ಕರಿಸ್ತಾ ಇದ್ದಾನೆ ಅಂತ ಅನ್ಸುದೇ ಅವಳಿಗೆ ಅಯ್ಯೋ ನನ್ ಮಗು ಅಯ್ಯೋ ನನ್ ಮಗು ಅಂತ ಅವನು ಗೆಟ ಅಂತ ಅವನ ಇದ್ದ ಆದರೂ ಕೂಡ ಈಕೆಗೆ ಕಿಂಚಿತ್ತೂ ಕೂಡ ವೈರಾಗ್ಯ ಉತ್ಪತ್ತಿ ಆಗುವುದೇ ಇಲ್ಲ ವೈರಾಗ್ಯ ಉತ್ಪತ್ತಿ ಆಗುವುದೇ ಇಲ್ಲ ದಟ್ ಇಸ್ ಕಾಲ್ಡ್ ಸ್ಟೇಟ್ಮೆಂಟ್ ಆಫ್ ದಟ್ ಈಸ್ ಕಾಲ್ಡ್ ಮಾಯ ಮಾಯ ಅಂದ್ರೆ ಬಿಜ್ಜೆ ಬಿಕ್ಕೊಂಬತ್ತು ಅದಕ್ಕೆ ಎರಡು ಶಕ್ತಿ ಇದೆ ಈ ಮಾಯ ಈ ಮಾಯ ಕೆಟ್ಟದಲ್ಲ ನಾವು ಕೆಟ್ಟಿದೇಳ್ಕೊಳ್ತೇವೆ ಕೆಟ್ಟದಲ್ಲ ಯಾಕೆ ಕೆಟ್ಟದಲ್ಲ ಭಗವಂತನೆ ಹೇಳಿದಾನೆ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯ್ಯೇ ಪ್ರಪದ್ಯಂತೆ ಮಾಯಾಮೇತ ತರದಿದೆ ಮಾಯೆ ಅಂತಕ್ಕದ್ದು ದೈವಿ ಅದು ದಿವ್ಯಾ ಮಮ ಮಾಯ ಅಂತ ಹೇಳ್ಬಿಟ್ಟಿದ್ದಾನಂ ಅದು ಒದ್ಬಿಟ್ಟಿದ್ದಾನೆ ಮಮ ಮಾಯ ನನ್ನ ಮಾಯೆ ಅಂತ ಮಮ ಮಾಯೆ ಭಗವಂತ ಅಲ್ಲದೇವರದು ಮಾತ್ರ ಕೆಟ್ಟದು ಭಗವಂತಂದಾದರೆ ಕೆಟ್ಟದಾಗಿರೋಕೆ ಹೇಗೆ ಸಾಧ್ಯ ಅದು ಕೆಟ್ಟದಾಗಿಲ್ಲ ಅಂತ ಹಾಗಲ್ಲಿ ನಾವು ಮಾಯೆಯಿಂದ ಪಾರಾಡಬೇಕು ಕಸ್ತರತಿ ಕಸ್ತರತಿ ಮಾಯಾ ಮತ್ತು ಯಾಕೆ ಹೇಳುದು ಭಗವಂತೇ ಆದರೆ ಆರಾಮಾಗಿ ಎದ್ಬಾರಣ ಅಂತ ಈ ಹೇಗಿದೀವೋ ಇನ್ನೂ ಚೆನ್ನಾಗಿ ಅದರಲ್ಲೇ ಮುಳುಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಭಗವಂತಲ್ಲೇ ಇದ್ದಂಗೆ ಅಂತ ತಿಳ್ಕೊಂಡ್ಬಿಡೋಣ ಅವಂದೇ ತಾನೇ ಇದೆಯೋ ಹಾಗಲ್ಲ ಇಲ್ಲಿ ಮಾಯೆ ಅನ್ನುವಂತಹ ಶಬ್ದ ಮಾಯೆಗೆ ಇರ್ತಕ್ಕಂತಹ ಎರಡು ಕೆಲಸ ಇದೆ ಎರಡು ಶಕ್ತಿ ಏನದು ಅಂದರೆ ಒಂದು ವಿದ್ಯಾಮಯೆ ಇನ್ನೊಂದು ಅವಿದ್ಯಾಮಯ ಶ್ರೀರಾಮಕೃಷ್ಣನ ತೆಗೆದುಕೊಂಡು ಬರ್ತಾರೆ ವಿದ್ಯಾಮಯೆ ಅಂತಕ್ಕಂಥದ್ದು ಸತ್ಸಂಗ ಇದು ವಿದ್ಯಾಮಯೆ ಮಾಯ ಒಳಗೆ ಇದೆ ಅದು ಅದೇನು ಮಾಯೆಯಿಂದ ಹೊರಗಡೆ ಇದೆ ಸದ್ಗ್ರಂಥಗಳು ಸಾತ್ವಿಕ ಗುಣ ಇದು ಮಾಯ ಇರೋದು ಸಾತ್ವಿಕ ಗುಣವು ಸತ್ವ ಮೂರು ತ್ರಿಗುಣಾತ್ಮಕವೇ ಆದರೂ ಕೂಡ ಅದು ಸತ್ ಒಳ್ಳೆ ಅದನ್ನ ಹಿಟ್ಕೊಂಡ್ರೆ ಅವಳು ಭಗವಂತನ ತೋರಿಸ್ತ ಅವಿದ್ಯಾಮಯ ಅಂತ ಇನ್ನೊಂದಿದೆ ಯಾವುದೋ ಆಲೋಚನೆ ಇರದ ಇರದೇ ಇರತಕ್ಕಂತಹ ಜೀವನ ಏನ್ ನಡೀತಾ ಇದೆಯೋ ಅದು ಅವಿದ್ಯಾಮಯ ಆ ಅವಿದ್ಯಾಮಯ ಒಳಗೆ ಬಿದ್ದರೆ ಅದರ ಕರೆಂಟ್ ಆ ಪ್ರವಾಹದಲ್ಲಿ ಹೋಗ್ತಾ ಇದ್ರೆ ಗಂಗಾ ಸಾಗರ ಮುಟ್ಟಿ ಸಮುದ್ರದೊಳಗೆ ಬಿದ್ರೂ ಗೊತ್ತಾಗಲ್ಲ ನಮಗೆ ನಾವಿನ್ನು ಗಂಗೆಯದೇ ಇದ್ದೇವೆ ಅಂತ ತಿಳ್ಕೊಳ್ತೇವೆ ಹಾಗೆ ಅವಿದ್ಯಾಮಾಯ ಅವಿದ್ಯಾಮಯಿಯಿಂದ ಪಾರಾಗಿ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರೋದು ಅವಿದ್ಯಾಮಾಯಿ ಕಸ್ತರತಿ ಕಸ್ತರತಿ ಮಾಯಾ ಯಾರು ಈ ಅವಿದ್ಯಾಮಯಿಯಿಂದ ಪಾರಾಗ್ತಾರೆ ಯಾರು ಈ ಅವಿದ್ಯಾಮಯಿಯಿಂದ ಪಾರಾಡ್ತಾರೆ ಅನ್ನುವಂತ ಇಲ್ಲಿ ಭಗವಂತ ತರ್ತಾ ಇದ್ದಾರೆ ಅದನ್ನೇ ಸುಂದರವಾಗಿ ಮಾಯೆಯ ಬಗ್ಗೆ ಈ ಸುಂದರವಾಗಿ ತುಳಸಿದಾಸರು ತಮ್ಮ ತುಳಸಿ ರಾಮಾಯಣದಲ್ಲಿ ಸುಂದರವಾದ ಒಂದು ಶ್ಲೋಕ यन माया यशवर्तिमखि ब्रह्मादिदेवासुरा यदमृष भाति सकल रज्जौ यथा हेरभ्रम यद प्लव भवां बोधे पिदीर्षावता वंदेहम तमशेषं कम्यमीश हरिष्टु सुंदरवागे ಎಲ್ಲ ತಂದುಬಿಟ್ಟಿದೆ ನಮ್ಮ ಸಂಸಾರಕ್ಕೆ ಕಾರಣ ಏನು ಅದಕ್ಕೆ ಉಪಾಯ ಏನು ಒಂದೇ ಶ್ಲೋಕದಲ್ಲಿ ತೋರಿಸಿದೆಯಾ ಅಂತ ಹೇಳ್ತಾ ಇದ್ದರು ಎನ್ ಮಾಯಾ ಯಾರ ಮಾಯಿಂದ ಆ ಮಾಯಾ ಶಕ್ತಿಯಿಂದ ವಶವರ್ತಿ ವಶವರ್ತಿ ಆ ಮಾಯೆ ಹಿಡಿದಲ್ಲಿ ಯಾರ್ಯಾರು ವಿಶ್ವಮೀನ ಇಡೀ ಜಗತ್ತು ಕೂಡ ಇಡೀ ಕೇವಲ ಜಗತ್ ಮಾತ್ರನಾ ಅಲ್ಲ ಬ್ರಹ್ಮಾದಿ ದೇವಾಸುರ ಬ್ರಹ್ಮನಿಂದ ಹಿಡಿದು ದೇವತೆಗಳು ಆ ಬ್ರಹ್ಮನೂ ಕೂಡ ಮಾಯೆಯಿಂದ ಪಾರಾಗಿಲ್ಲ ಭಾಗವತ ತೋರ್ಸ್ಬಿಡ್ತಾನಲ್ಲ ಬ್ರಹ್ಮ ಕೃಷ್ಣನಿಗೆ ತೋರ್ಸಲಿಕ್ಕೆ ಮಾಡ್ತಾನೆ ನನ್ನ ಮಾಯೆ ನೋಡು ನೀನು ಅಂತ ಪಾಪ ಅದೇನು ಅವನಿಗೆ ಟರ್ನ್ ಆಯಿತೋ ಗೊತ್ತಾಗ್ತಾ ಇಲ್ಲ ಕೃಷ್ಣ ತೋರ್ಸ್ತಾನೆ ಹೋ ನಿನ್ನ ಮಾಯೋ ನನ್ ಮಾಯ ನೀನ್ ನೋಡು ಅಂತ ಅವನು ವಾಪಸ್ ಬರೋದೊಳಗೆ ಅವ್ನ ಕೀಟೆ ಅವ್ನು ಕೇಳ್ತಾನೆ ನನ್ನ ಅಡ್ರೆಸ್ ಏನು ಅಂತ ಯಾವ್ದು ಬ್ರಹ್ಮ ಲೋಕ ಯಾಕಂದ್ರೆ ಎಲ್ಲ ಎಷ್ಟೊಂದು ಬ್ರಹ್ಮ ಲೋಕ ಇದೆ ಅದು ಎಲ್ಲ ಕಡೆ ಬ್ರಹ್ಮ ಬ್ರಹ್ಮ್ರ ಇದೆ ಇವು ಸೀಟನೂ ಇನ್ನೊಬ್ಬ ಕೋತೀನಿ ನಾನು ಬ್ರಹ್ಮ ಅಲ್ಲಿ ಸಾಕಾಯ್ತು ನನ್ನ ಸೀಟ ಹೋಗುತ್ತೆ ಅಂತ ದಯವಿಟ್ಟು ಕ್ಷಮಿಸಿಬಿಡು ಗೊತ್ತಾಯ್ತು ಈಗ ಏನೊಂದು ಮಾಯೆ ಅಂತ ತುಂಬ ಕಷ್ಟ ಮಾಯೆ ಗೊತ್ತಾಗಿದ್ದಾರೆ ಅದನ್ನ ಅವನ ಕಟ್ಟೆ ಬರುತ್ತೆ ಶ್ರೀರಾಮಕೃಷ್ಣ ಹೇಳ್ತಾವ್ ನಾಳದ ಶ್ರೀಮನ್ನಾರಾಯಣ ಆಪ್ತ ಸ್ನೇಹಿತ ಅವನೊಮ್ಮೆ ಶ್ರೀಕೃಷ್ಣ ಶ್ರೀಕೃಷ್ಣನ ಜೊತೆಗೆ ಹೋಗ್ತಾ ಇದ್ದಾನೆ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಏನು ಕೆಟ್ಟ ಬುದ್ಧಿ ಬಂತು ಕೃಷ್ಣ ನಾನು ನಿನ್ನ ಮಾಯೆ ಎಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಬಯಸ್ತೇನೆ ನಿನ್ನ ಮಾಯೆ ಅಂದ್ರೆ ಏನು ತೋರಿಸ್ಕೊಡ್ತೀಯಾ ಅಂತ ಏನು ಕೋಪ ನಡಿ ನೋಡು ಎಷ್ಟು ಚೆನ್ನಾಗಿದೆ ನೋಡ ಅಂದ್ರೂ ಹಕ್ಕಿ ಹಕ್ಕಿಗಳು ಪಕ್ಷಿಗಳು ಎಷ್ಟು ಚಿಲು ಬಿಲಿಗುಡ್ತಾ ಇದೆ ಎಷ್ಟು ಸುಂದರವಾದಂತಹ ಈ ಸಂಜೆ ಎಂತ ಹಿತಕರವಾದಂಥ ಗಾಳಿಗೆ ಇಸ್ತಾ ಇದೆ ಏ ಅದಲ್ಲ ನನಗೆ ಆಗೋದಿಲ್ಲಪ್ಪ ನನಗೀಗ ನೀನು ಮಾಯೆ ಅಂದರೆ ಏನು ಅದು ನನಗೆ ನೀನು ಹೇಳಬೇಕು ತೋರಿಸ್ಕೊಡ್ಬೇಕು ಏನದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದು ಏನದು ಅಂತ ಗೊತ್ತಾಗ್ತಾ ಇಲ್ಲ ಏನಪ್ಪಾ ಇದು ಬಿಡೋದು ಬಲ್ಲಪ್ಪ ಇದು ನೀನು ನನ್ನ ಭಕ್ತ ಬೇರೆ ಹೇಳದೆ ಹೋದರೆ ಆಗೋದಿಲ್ಲ ಭಕ್ತರಿಗೆ ಹೇಳದೆ ಆಗುತ್ತೆ ಅಪರಾಧವಾಗುತ್ತೆ ಯಾಕಂದರೆ ನಾನು ಹೇಳ್ಕೊಂಡಿದ್ದೀನಿ ನನ್ನ ಭಕ್ತನಾದವನಿಗೆ ನಾನು ಉಪದೇಶವನ್ನು ಮಾಡಿಯೇ ಮಾಡ್ತೇನೆ ನನ್ನ ಪುತ್ರನಿಗೆ ಉಪದೇಶ ಮಾಡಿಯೇ ಮಾಡ್ತಾನೆ ನನ್ನ ಶಿಷ್ಯನಿಗೆ ಉಪದೇಶ ಮಾಡಿಯೇ ಮಾಡ್ತೇನೆ ನಿಮ್ಮ ಭಕ್ತ ಮಾಡಬೇಕಿದೆ ಸರಿಯಪ್ಪ ನನಗೆ ತುಂಬ ಬಾಯಿ ಆಗ್ತಾ ಇದೆ ಹೋಗಿ ಸ್ವಲ್ಪ ನೀರು ತೊಗೊಂಡ್ಬಾ ಹೇಳ್ತೇನೆ ನನ್ನ ಆಯಾಸ ಪರಿಹಾರ ಆದ್ಮೇಲೆ ನಾನು ಹೇಳ್ತೇನೆ ಅಂತ ಹೇಳಿ ಅವನು ಕಲ್ಮೇಲೆ ಕೂತ್ಕೊಂಡೆ ಹೌದಾ ಸರಿ ಹೇಳ್ತಾನಂತೆ ಅಂತೇಳಿ ಓಡ್ದ ಮೊದಲು ತಂಬೂರಿ ಹೂ ಓಡಿ ಸ್ವಲ್ಪ ದೂರ ಆದ್ಮೇಲೆ ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ ಕಾಡೊಳಗೆ ಎಷ್ಟು ಅತ್ತ ಅಂದ್ರೂ ಒಂದು ಮನೆ ಇಲ್ಲ ಇಲ್ಲಿ ಸಮುದ್ರ ತೀರ ಉಪ್ಪು ಆ ನೀರು ತಗೊಳಕಾಗುವುದಿಲ್ಲ ಎಲ್ಲೂ ಬಾವಿ ಕಾಣಿಸ್ತಾ ಇದೆ ಎಲ್ಲೂ ಕಾಣಿಸ್ತಾ ಇದೆ ಹೋಗಿ ಹೋಗಿ ಹೋಗಿ ಇವನಿಗೂ ಬಾಯಕ್ಕೆ ಶುರುವಾಯಿತು ಹೇಗೋ ಆಯಾಸ ಪಡ್ತಾ ಪಡ್ತಾ ಬರ್ತಾ ಹೋಗ್ತಾನೆ ಅಲ್ಲೊಂದು ಕುಟೀರ ಕಾಣಿಸ್ತಾ ಇದೆ ಸುಂದರವಾದ ಸಣ್ಣ ಕುಟೀರ ಸರಿ ಆ ಕುಟೀರದ ಹತ್ರ ಕೂಟತ್ರ ಬಂದು ಯಾರಮ್ಮ ಯಾರಿಲ್ಲಿ ನನಗೆ ನೀರು ಬೇಕಾಗಿದೆ ಯಾರು ಕೊಡ್ತೀರಾ ಯಾರು ಇಲ್ವಾ ಅಂತ ಸರಿ ಎಷ್ಟೊತ್ತಾದರೂ ಉತ್ತರ ಇಲ್ಲ ಅನ್ನೋದೊಂದು ಐದತ್ತು ನಿಮಿಷ ಆದಮೇಲೆ ಆ ಗುಡಿಸಿನ ಬಾಗಲು ತೆಗಿಯಲ್ಪಡ್ತು ತೆಗೆದಾಗ ಒಬ್ರು ಸುಂದರಳಾದಂಥ ಯುವತಿ ನಿಂತ್ಕೊಂಡಿದ್ದಾಳಲ್ಲಿ ನಿಂತ್ಕೊಂಡು ಯಾರು ಬೇಕಾಗಿತ್ತು ಏನ್ ಬೇಕಾಗಿತ್ತು ಅಂತ ಅವಳು ಕೇಳ್ತಾಳ ಇವನು ನೀರಿಗೋಸ್ಕರ ಬಂದವನು ನೀರು ಅಂತ ಅವನ ಬಾಯಿಗೆ ಹೊರಡೇ ಇಲ್ಲ ಯಾರು ಬೇಕಾಗಿತ್ತು ಏನ್ ಬೇಕಾಗಿತ್ತು ಅಂತ ಕೇಳಿದಾಗ ನೀನು ಅಂದ್ಬಿಟ್ಟ ಇದು ನೀನು ಅಂತ ಸರಿ ಅವಳಿಗೂ ಲಜ್ಜೆ ಉಂಟಾಯಿತು ಆ ಭಗವಂತ ಇಂದು ಕೆಲಸ ಮಾಡ್ತಾ ಇದ್ದೇ ಇವನಿಗೆ ಎಂತಹ ಇವನು ಪರಮ ಭಕ್ತ ಇವನಲ್ಲಿ ಆ ಭಾವನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಹೇಗೆ ಉಂಟಾಯಿತು ಅದು ಅವನ ಒಂದು ಪವಾಗ ಸರಿ ಆಮೇಲೆ ಏನಾಯಿತು ಫಸ್ಟ್ ನೀನು ಅಂದ ಆಮೇಲೆ ನೋಡ್ತಾ ನೋಡ್ತಾ ನೀನೇ ಅಂದ ಆಮೇಲೆ ಆಮೇಲೆ ಸರಿ ನಿನ್ನೇ ವಿವಾಹವಾಗಬೇಕು ಹೇಗೆ ನಿಮ್ಮ ನಿಮ್ಮ ತಂದೆಯನ್ನು ಅವಳು ಹೇಳಿದ್ರು ನನ್ನ ತಂದೆಯನ್ನು ಕೇಳಬೇಕು ನೀನು ಯೋಗ್ಯ ವರನೋ ಅಲ್ವೋ ಅಂತ ಹೇಳಿ ಅವನು ಡಿಸೈಡ್ ಮಾಡಬೇಕು ಆಯಿತು ತಂದೆ ಬಂದರು ಖುಷಿ ಆಯಿತು ಇಂತಹ ವರ ಇನ್ನೆಂದು ಸಿಗ್ತಾನೆ ನಮಗೆ ಅಂತ ಒಳ್ಳೆ ಸ್ಪೃದ್ರೋಭ್ಯಾಗಿದ್ದಾನೆ ಋಷಿ ಅಂತ ಇದ್ದಾನೆ ಒಳ್ಳೆ ಓದು ಓದ್ ಬರೆದವರುಗಿದ್ದಾನೆ ಆಮೇಲೆ ದಷ್ಟು ಪುಷ್ಟವಾಗಿದ್ದಾನೆ ಅಕಸ್ಮಾತ್ ನನಗೇನು ಕೆಲಸ ಇಲ್ಲ ಅಂತ ಸೌದೆ ಹೊಡಿಯೋಕ್ಕಾದ್ರೆ ನನ್ನ ಹಾಕ್ಬೋದು ಅಂಥೇಳಿ ಒಂದು ಬಿಟ್ಟಿ ಆಡಾಯ್ತಲ್ಲ ಸರಿ ವಿವಾಹವಾಯ್ತು ಇವರ ಸಂಸಾರ ಶುರು ಮಾಡಿದ್ರು ಮೂರು ಮಕ್ಕಳಾದ್ವು ಇದ್ದಕ್ಕಿದ್ದ ಹಾಗೆ ಎಷ್ಟೋ ವರ್ಷಗಳು ಉರುಳು ಹೋಯ್ತು ಎಷ್ಟು ಆನಂದದಿಂದ ಇವರು ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಎಷ್ಟು ವರ್ಷಗಳು ಉರುಳಿದೆ ಅದು ಗೊತ್ತೇ ಆಗಲಿಲ್ಲ ಹಾಗೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಜೋರು ಇದು ಮಳೆ ಎಂತಹ ಧನಘೋರವಾದಂತಹ ಮಳೆ ಅಂತ ಹೇಳಿದ್ರೆ ಅದು ಅದು ಈಗಿನ ಆ ಮಳೆ ಇಲ್ಲವೇ ಇಲ್ಲ ಬಿಡಿಯದು ಪ್ರಳಯ ಪ್ರಳಯದಲ್ಲಿ ಆಗುವಂತಹ ಮಳೆ ರೀತಿಯಲ್ಲಿ ಜೋರಾಗಿ ಮಳೆ ಬಂದು ಅಲ್ಲಿ ಇರ್ತಕ್ಕಂತಹ ಸಮುದ್ರ ಉಕ್ಕಿ ಬಂದು ಮೇಲುಗಡೆ ಬಂದು ಯಾವೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಒಂದೇ ಕೊಚ್ಕೊಂಡು ಹೋಗ್ತಾ ಇತ್ತು ಭಯ ಶುರುವಾಯಿತು ನನಗೆ ಯಾಕೆ ಇಲ್ಲಿಯ ತನಕ ನಿರ್ಭಯವಾಗಿದ್ದ ಯಾವಾಗ ಇವನಿಗೆ ಬಂಧನ ಇದು ಸಂಘ ಬಂತೋ ಆವಾಗ ತನ್ನ ಸಂಘ ಎಲ್ಲಿ ಬೇರೆ ಆಗುತ್ತೆ ಅನ್ನುವ ಭಯ ಶುರುವಾಯಿತು ಎಲ್ಲ ಏನ್ ಮಾಡ್ದ ಮಾಡಿ ಇದು ಮಾಡಬೇಕು ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ದ ಏನೂ ಆಗ್ಲಿಲ್ಲ ಅದು ಬಂದು ಒಂದಾಗವೇ ಇವನು ಎಲ್ಲ ಸಂಪತ್ತನ್ನು ಕೊಚ್ಕೊಂಡು ಹೋಯ್ತು ಹಸುಗಳು ಹೋದವು ಎಲ್ಲ ಹೋದ್ವು ಸರಿ ಇನ್ನೇನ್ ಮಾಡುದು ಅಂತೇಳಿ ಆ ಮೂರು ತಲೆ ಮೇಲೆ ಎತ್ಕೊಂಡು ಹೆಂಟಿ ಕೈ ನಿಟ್ಕೊಂಡು ಎಲ್ಲಿಂದ ಹೋಗ್ತಾ ಇದ್ದಾನೆ ಈ ಮಟ್ಟಕ್ಕೆ ನೀರು ಬಂದಿದೆ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದ ಹೋಗ್ತಾ ಇದನ್ನೊಂದೆ ಎಷ್ಟು ಜೋರಾಗಿ ಅಲೆಗಳು ಹೊಡಿತಾ ಇದೆ ಅಂತ ಹೇಳಿದ್ರೆ ಅವನ ಇದಕ್ಕೆ ಆ ಮಕ್ಕಳು ಕೊಚ್ಕೊಂಡು ಹೋಗ್ತಾ ಒಂದೊಂದು ಮಕ್ಕಳು ಹೋದಾಗಲೂ ಕೂಡ ಅವನಿಗೆ ಅತ್ಯಂತ ದುಃಖ ಅಯ್ಯೋ ನನ್ನ ಸರ್ವಸ್ವೀ ಹೋಯ್ತಲ್ಲ ನಾಚವಾಯ್ತಲ್ಲ ಕೊನೆಯಲ್ಲಿ ಹೇಗಾದ್ರೂ ಮಾಡಿ ನನ್ನ ಪತ್ನಿಯನ್ನಾದ್ರೂ ನಾನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಅವಳು ಕೈಯನ್ನು ಬಿಕ್ಕಿಯಾಗಿಟ್ಕೊಂಡು ಹೋಗ್ತಾ ಇದ್ದೇನೆ ಅದೇ ಆ ನೀರಿನಲ್ಲಿ ಆದರೂ ಆ ವಿಧಿ ಬೀಳಲಿಲ್ಲ ಜೋರಾದಂತಹ ಇದು ಬಂದು ಇವನು ಉಳಿಯೋದೇ ಕಷ್ಟವಾಯ್ತು ಇವನು ಮೂಗುವರೆಗೂ ನೀರು ಬಂತು ಯಾವಾಗ ಇವನು ಮೂಗುವರೆಗೂ ನೀರು ಬಂತೋ ಆ ತನ್ನ ಪ್ರಾಣೇ ಹೆಚ್ಚಾಯ್ತು ಹೆಂಟಿ ಕೈಯೂ ಬಿಟ್ಬಿಟ್ಟ ಜೋರಾಗಿ ಅಳ್ಳಕ್ಕೆ ಶುರು ಮಾಡ್ದ ಅಯ್ಯೋ ನನ್ಗೆಲ್ಲೂ ಹೋಯ್ತು ನನ್ನ ಸರ್ವನಾಶವಾಯ್ತು ಏ ಪರಮಾತ್ಮ ನೀನು ಎಷ್ಟು ಇದು ಅಂತೇಳಿ ಆಗ ಭಗವಂತನ ಸರಿ ಬೈಲಿಕ್ಕೆ ಶುರು ಮಾಡ ಹೀಗಾಗಿ ಅವನಿಗೆ ಜೂರಾಗಿ ಒಂದು ಅಲೆ ಬಂದು ಅವನ್ನ ಕೊಡ್ಕೊಂಡು ಹೋಗಿ ಅವನಿಗೆ ಪ್ರಜ್ಞೆ ತಪ್ಪಿ ಅವನು ಬಂದು ಎಲ್ಲೋ ಒಂದು ಕಡೆ ಬಿದ್ದ ಹೆಚ್ಚಿರುವ ನೋಡ್ತಾನೆ ಯಾರಲ್ಲಿ ಇವನಿದಾನೆ ಹೀಗ ನೋಡ್ತಾ ಇದ್ದಾನೆ ಕೃಷ್ಣ ಅವನ ಪಾದೃತ್ಯ ಇವನು ಇದ್ದಾನೆ ಅವನು ಅಲ್ಲೇ ಆ ಕಲ್ಲು ಮೇಲೆ ಇವನು ಹೋಗಿ ಬಿಟ್ಟು ಬಿಟ್ಟು ಹೋಗಿದ್ದಲ್ಲಾಗಿ ಏನಯ್ಯ ಇದು ಏನ್ ಮಾಡ್ತಾ ಇದೀಯ ನೀನು ಅರ್ಧ ಗಂಟೆ ಆಯ್ತು ಹೋಗಿ ನೀನು ನೀರು ತಗೊಂಡು ಬರ್ತೀನಿ ಅಂತ ಹೇಳಿ ಹೋದೆ ನನಗೆ ಏನ್ ಹೀಗ ಮಾಡೋದು ಅಲ್ಲ ನೀನ್ ನನ್ನ ಬರ್ತಾ ಹೌದು ಸರಿ ಆದ್ರೆ ಈಗ ನನಗೆ ಆಕಾರ ಎಷ್ಟು ಬಾಯಾರಿಕೆಯನ್ನು ನಾನು ಬಳ್ದಿದ್ದು ಎಲ್ಲಿದೆ ನೀರು ನೀರಿಲ್ಲ ಎಲ್ಲಿ ನೀರು ಸರಿ ಕುರ್ಕೊಂಡ್ಬಂದಿದ್ದ ಸರಿ ಕುರ್ತಿದೆ ಮಾಯೆ ನೀರನ್ನ ನೀರನ್ನು ಸರಿ ಕುರ್ಸುತ್ತೆ ಮಾಯೆ ಸಂಸಾರದಲ್ಲಿ ಹಾಗೆ ಅಯ್ಯೋ ಅಂತ ಹೇಳಿ ಭಗವಂತ ಪಾದನ ಇಟ್ಟು ಇನ್ನು ಬೇಡ ನನ್ನ ಮಾಯೆ ನಿನ್ನ ದೋನೋಷಿ ಮಾಹಿತಿ ಇಂದ ಹಾಕಬೇಡ ಗೊತ್ತಾಯಿತು ನನಗೆ ಮಾಯೆ ಅಂದರೆ ಏನು ಗೊತ್ತಾಯಿತು ಅಂತ ಅವರು ಹೇಳಿ ಇದು ಮಾಯೆಯ ಕಿಂಚಿತ್ ದರ್ಶನ ಅಷ್ಟೇ ಕಿಂಚಿತ್ ದರ್ಶನ ನಿಜವಾದ ದರ್ಶನ ಅಲ್ಲ ನಿಜವಾದ ದರ್ಶನ ನಾವು ಮಾಡ್ತಾ ಇದೀವಿ ನಾರದ ಅಲ್ಲ ನಾರದಿ ಕಿಂಚಿತ್ತಾಗಿದ್ದಷ್ಟೇ ನಿಜವಾದ ನಿಜವಾದ ದರ್ಶನ ನಾವು ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಇದೀವಿ ಅನ್ನುವಂಥ ಒಂದು ಭ್ರಮೆ ಕೂಡ ಇಲ್ಲ ನಿಶ್ಚಿತ ಜ್ಞಾನ ಅಲ್ಲ ಭ್ರಮೆ ಇಂಕ್ಲಿಂಗ್ ಅಂತ ಹೇಳ್ತಾರೆ ಅದು ಕೂಡ ಇಲ್ಲ ಇದು ಮಾಯೇ ಅಂತೇಳಿ ಯಾಕಂದ್ರೆ ದ್ವಂದ್ವ ಪ್ರತಿಯೊಂದು ದ್ವಂದ್ವ ಯಾವ ವಿಷಯ ನೋಡಿದ್ರು ಇದು ಸುಖ ಇದು ದುಃಖ ಆಮೇಲೆ ಇದು ಪಾಪ ಇದು ಪುಣ್ಯ ಆಮೇಲೆ ಇದು ಲಾಭ ಇದು ನಷ್ಟ ಎಲ್ಲದರಲ್ಲೂ ಕೂಡ ಆ ದೊಂದದಲ್ಲಿ ಇದೇ ಮಾಯಿ ಇದೆ ತ್ರಿಗುಣಾತ್ಮಕ ಅದರ ಎಲ್ಲೆ ನಾವು ಇನ್ನು ನೋಡೇ ಇದು ಅದರ ಸೀಮೆ ಅದರ ಬಾರ್ಡರ್ ನಾವು ಇನ್ನೂ ನೋಡೇ ಇದೆ ಅದರ ಬಾರ್ಡರ್ ನೋಡಬೇಕಾದ್ರೆ ಭಗವಂತನ ಪಾದ ಇಟ್ಕೊಳ್ಬೇಕು ಆವಾಗ ಅದರ ಬಾರ್ಡರ್ ಅವನು ತೋರಿಸ್ತಾನೆ ಅದರ ಬಾರ್ಡರ್ ಎಲ್ಲಿದೆ ಅಂತ ಅವನು ತೋರಿಸ್ತಾನೆ ಅವನ ಪಾದವೇ ಅದರ ಬಾರ್ಡರ್ ಹಾಗೆ ಮುಂದಿನ ತರಗತಿಯಲ್ಲಿ ಈ ಮಾಯೆಯ ಬಗ್ಗೆ ಇನ್ನೊಂದಿಷ್ಟು ಕಿಂಚಿತ್ತು ಹೇಗೆ ಪಾರಾಗುವುದು ಅನ್ನೋದನ್ನ ನೋಡೋಣ ಓಂ ಊರ್ಣಮದಃ ಪೂರ್ಣಮಿದ ಪೂರ್ಣ ಪೂರ್ಣಮುಧತೆ ಪೂರ್ಣತ್ಯಪೂರ್ಣಮದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ತ ಶ್ರೀಕೃಷ್ಣಾರ್ಪಣವಸ್ತು